ಾಪಾಯ ಧರ್ಮ ಸರ್ವರ್ಮಸ್ವಿಣಿ ಅವತಾರ್ಠಾ ರಮಕೃಷ್ಣ ವಸುದೆ ವಸುತ ಕಂಸಚಾರ್ದಗೀ ಪರಮ ಕೃಷ್ಣ ಗುರು ವ್ಯಾಸ ವಸಿಷ್ಠ ಶಕ್ತಿ ಪೌತ್ರಮಕಲ್ಮಷರಾತ್ಮಜ ವಂದೇ ಶುಕತೋಧಿ ಪಾರ್ಥ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ ವ್ಯಾನಗ್ರಣಮುನಿ ಮಧ್ಯೆ ಮಹಾಭಾರತ ಅದ್ವೈತೃತವರ್ಷಿಣೀ ಭಗವೀ ಅಷ್ಟೀ ಅಂಬ ಅನುಸ ಭಗವದ್ಗೀತೆ ಅಧ್ಯಾಯ ಮೂರು ಮಂತ್ರದಿಂದ ನಾನು ಒಂದು ಬಾರಿ ಹೇಳ್ತೇನೆ ಅದನ್ನು ನೀವು ಪುನಃ ಉಚ್ಚರಿಸಿ ಏಮೆ ಮತ ಅಲ್ಲಿಂದ ಒಂದ್ರಿಂದ ಮೂರನೇ ಅಧ್ಯ ಮತ ನಿತ್ಯ ಅನುತಿ ಮಾನವಾ ಶ್ರಾವಂತೋ ನೂಯಂತೋ ಯೇತ್ೇತದಭ್ಯಸೂಯಂತೋ ನಾನುತಿಷ್ ಮೇ ಮತೂಾಂಸ್ತನ್ ನಷ್ಟ ಚೇತಸ ಸದೃಶಂ ಚೇಷ್ಟೇ ಸ್ವ ಪ್ರರ್ವಾ ಪ್ರಕೃತಿ ಯಾಂತಿ ಭೂತ ಗ್ರಹಕಿಂಕರಿಷ್ಯತಿ ಇಂದ್ರಿಯೇಂದ್ರಿಯೇ ರ್ಯವಸ್ಥಿತಗಕ್ಷೇದ ್ಯಸ ಪರಿಪಂಥಿ ಸ್ವಧರ್ಮ ವಿಗುಣ ಪರಧರ್ಮ ಸ್ವನುಷ್ಠಿ ಸ್ವಧರ್ಮೇ ನಿಧನ ಶ್ರೇಯ ೋ ಭವಹ ಅರ್ಜುನ ಉಚ ಅಥ ಕಯುಕ್ತ ಪಾಪ ಚರತಿ ಪೂರುಷನ್ನಿ ವಾರ್ಯ ಿವನಿಯೋಜಿ ಶ್ರೀಭಗವಾ ಕಾ ಎಷ ಕ್ರೋಧ ಎಷ್ಟೋ ಗುಣಸುದ್ಭವ ಮಹಾಶನೋ ಮಹಾಪಾಪ ಮಿಧ್ಯ ಧೂಮೇನ್ರಿ ವ್ಯ ದರ್ಶೋ ಮಲೇನ ಚ ಯಥಲ್ಬೇನಾವೃತ ಗರ್ಭ ತೇದೃತ ಜ್ಞಾ ನಿತ್ಯವೈರಿ ಕಾಪೇಣ ಕೌನ್ಯ ದುಷ್ಪೂರೆ ಇಂದ್ರಿಯ ಮನೋಬು ಅಧಿಷ್ಠ್ಯೆ ೈರ್ವಿಮೋಹನ ತಸ್ಮತ್ವೀಂದ್ರಿಯಣ ನಿಯಮ್ಯ ಭರತರ್ಷ ಾಪ್ಮನ ಪ್ರಜಿ್ಯೇದ ಜ್ಞಾನ ವಿಜ್ಞಾನಶನ ಇಂದ್ರಿಯ ಪರಣ್ಯಾಹು ಇಂದ್ರ್ಯ ಪರಂ ಮನಃ ಮನಸಸ್ತ ಪರ ಬು್ದಿ ಯೋ ಬು್ಧ ಪರತಸ್ತು ಸಹ ಬುಧ ಪರಂ ಬು ಸಂಸ್ತ್ಯಾತ್ಮತ್ಮನಾ ಜಯಿ ಶತ್ು ಮಹಾಬಾಹೋ ಕಾಮ ದುಸದ हिंद उपन्यास अर्जुन संशय विषय नोड़ी यहा संशय अदाय भगवान ಪ್ರಥಮವಾಗಿ ಅವನಲ್ಲಿರ್ತಕ್ಕಂತಹ ಜ್ಞಾನವನ್ನು ಅಜ್ಞಾನವನ್ನು ಹೋಗಲಾಡಿಸ್ಲಿಕ್ಕೆ ಆತ್ಮಜ್ಞಾನವನ್ನು ಉಪದೇಶ ಮಾಡ್ತಾನೆ ಆತ್ಮಜ್ಞಾನವನ್ನು ಉಪದೇಶ ಮಾಡಿ ಅದಕ್ಕೆ ಬುದ್ಧಿ ಅಂತ ಹೆಸರು ಬುದ್ಧಿ ಅಂದರೆ ಈ ಕೇವಲ ಈ ಬುದ್ಧಿ ಅಲ್ಲ ಈ ಬುದ್ಧಿಯಿಂದ ಏನು ಉಪಯೋಗ ಇಲ್ಲ ಅಧ್ಯಾತ್ಮ ಜೀವನದಲ್ಲಿ ಈ ಬುದ್ಧಿ ಕಾಗೆ ಬುದ್ಧಿಗೆ ಸಮಾನ ಶ್ರೀರಾಮಕೃಷ್ಣ ಹೇಳುವಾಗೆ ಕಾಗೆಯನ್ನು ಅತ್ಯಂತ ಬುದ್ಧಿವಂತ ಪ್ರಾಣಿ ಆದರೆ ಅದರ ಬುದ್ಧಿಯೆಲ್ಲ ಹೇಸಿಗೆ ತಿನ್ನೋದ್ರೊಡಗೇನೆ ಅದಕ್ಕೆ ಉಪಯೋಗವೇ ಹೊರತು ಹೆಚ್ಚು ಉಪಯೋಗ ಇಲ್ಲ ಆದರೆ ಯಾವ ಬುದ್ಧಿ ನಮ್ಮಲ್ಲಿರ್ತಕ್ಕಂತಹ ಸತ್ಯವನ್ನು ಸಂಶೋಧನೆ ಮಾಡಲಿಕ್ಕೆ ತಯಾರಾಗಿರ್ತದೋ ಸಮರ್ಥವಾಗಿರ್ತದೋ ಆ ಬುದ್ಧಿ ಇಲ್ಲಿ ಹೇಳಿರ್ತಕ್ಕಂತಹ ಅಧ್ಯಾತ್ಮ ಬುದ್ಧಿ ಅದೇ ಬುದ್ಧಿ ಮನುಷ್ಯನಿಗಿರಬೇಕಾಗಿರೋದು ಅದೇ ಬುದ್ಧಿ ಅದನ್ನ ಇನ್ಸ್ಪಿರೇಷನ್ ಅಂತ ನಾವು ಕರಿಬೋದು ಅಲ್ಲದೆ ಹೋದರೆ ನಮ್ಮ ಬುದ್ಧಿಯೆಲ್ಲ ಈಗಿನ ಮಟ್ಟದಲ್ಲಿ ಇರತಕ್ಕಂಥ ಬುದ್ಧಿಯೆಲ್ಲ ಇನ್ಸ್ಟಿಂಕ್ಟಿವ್ ಬುದ್ಧಿ ಇಂಟೆಲೆಕ್ಟ್ ಅದು ಪ್ರಾಣಿಗಳಿಗೂ ಇದೆ ನಮಗಿದ್ಗೂ ಚೆನ್ನಾಗಿದೆ ನಮಗೂ ಇದೆ ಎಲ್ಲಿಯ ನಾವು ನಮ್ಮಲ್ಲಿ ಪ್ರಶ್ನೆ ಮಾಡಿಕೊಳ್ಳದೆ ಆ ಬುದ್ಧಿಯನ್ನು ಜಾಗೃತಗೊಳಿಸುವುದಿಲ್ಲವೋ ಇನ್ಸ್ಪಿರೇಷನಲ್ ಇಂಟೆಲೆಕ್ಟ್ ಅದನ್ನು ನಾವು ಜಾಗೃತ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಮಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಹೆಚ್ಚೇನು ವ್ಯತ್ಯಾಸ ಇಲ್ಲ ಅವು ನಾಲ್ಕು ಕಾಲ್ನ ನಡೀತೇವೆ ನಾವು ಎರಡು ಕಾಲ್ನ ನಡೀತೀವಿ ಆ ವ್ಯತ್ಯಾಸವೂ ಬೇಡ ಯಾಕಂದರೆ ಕೆಲವು ಎರಡು ಕಾಲ್ನ ನಡೆಯುವಂಥ ಪ್ರಾಣಿಗಳು ಇರ್ತವೆ ಹೀಗಾಗಿ ಆಮೇಲೆ ಅವು ಅವುಗಳು ಕೂಡ ಅವುಕ್ಕೆ ಬೇಕಾದಂತಹ ಇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ತಮ್ಮ ದಿನನಿತ್ಯ ಜೀವನಕ್ಕೆ ಬೇಕಾದಂತಹ ವಸ್ತುಗಳನ್ನು ಉಪಯೋಗಿಸ್ತಕ್ಕಂತಹ ಸಾಧನವನ್ನಾಗಿಸುವಂತಹ ಕಲೆ ಪ್ರಕೃತಿಯೇ ಅವುಗಳಿಗೆ ಅವುಗಳ ಜೀನ್ಸ್ನಲ್ಲಿ ಕೊಟ್ಟಿರ್ತದೆ ಹೀಗಾಗಿ ಆ ಬುದ್ಧಿ ಅಂತಕ್ಕಂಥದ್ದು ಅದರಲ್ಲಿ ವೈಶಿಷ್ಟ್ಯ ಇಲ್ಲ ಆ ಬುದ್ಧಿಯಲ್ಲಿ ಹಾಗಿದ್ರೆ ಇಲ್ಲಿ ಭಗವಂತ ಎತ್ತಿ ಹಿಡಿದತಕ್ಕಂತಹ ಆ ಬುದ್ಧಿಯ ಒಂದು ವಿಷಯ ಯಾವುದದು ಅಂತ ಹೇಳಿದ್ರೆ ಸಾಂಖ್ಯ ಬುದ್ಧಿ ಸಾಂಖ್ಯ ಬುದ್ಧಿ ಅಂದರೆ ಜ್ಞಾನವನ್ನು ತಂದುಕೊಳ್ತಕ್ಕಂತಹ ಬುದ್ಧಿ ಆತ್ಮ ನಮ್ಮ ಆತ್ಮದ ಸ್ವರೂಪವನ್ನು ಹೇಳತಕ್ಕಂತಹ ಬುದ್ಧಿ ಸಾಂಖ್ಯ ಅಂತ ಹೇಳಿದ್ರೆ ಸಂಖ್ಯೆಯದಿಂದ ಬಂದಿರತಕ್ಕಂಥದ್ದು ಸಾಂಖ್ಯ ಸಂಖ್ಯೆ ಅಂದರೆ ಎಣಿಸುವುದು ಅಂತಲೂ ಆಗತ್ತೆ ನಮ್ಮ ಕನ್ನಡ ಮೀನಿಂಗು ಅಥವಾ ಅದು ಸಂಸ್ಕೃತದಿಂದಲೇ ಬಂದಿರೋದು ಸಂಸ್ಕೃತಲ್ಲೂ ಕೂಡ ಸಂಖ್ಯೆ ಅಂದರೆ ಎಣಿಸುವುದು ಅಂತಲೇ ಅರ್ಥ ಗಣನಂ ಸಂಖ್ಯ ಆದರೆ ಖ್ಯಾ ಅಂದರೆ ಹೇಳುವುದು ಸಮ್ ಅಂದರೆ ಚೆನ್ನಾಗಿ ಚೆನ್ನಾಗಿ ತಿಳಿಸಿಕೊಡತಕ್ಕಂತಹ ಜ್ಞಾನ ಚೆನ್ನಾಗಿ ಹೇಳತಕ್ಕಂತಹ ಜ್ಞಾನ ಅದೇ ಸಂಖ್ಯ ಬುದ್ಧಿ ಆತ್ಮಜ್ಞಾನ ಇದು ಈ ಬುದ್ಧಿಯನ್ನು ಆತ ಉಪದೇಶ ಮಾಡ್ತಾನೆ ಆದರೆ ಇಡೀ ಎರಡನೇ ಅಧ್ಯಾಯದಲ್ಲಿ ಇದೇ ಬುದ್ಧಿಯನ್ನು ಉಪದೇಶ ಮಾಡಿಕೊಂಡು ಹೋಗಿದಿದ್ರೆ ಮೂರನೇ ಅಧ್ಯಾಯಕ್ಕೆ ಬಹುಶಃ ಬರಲೇಬೇಕಾಗಿರ್ಲೋ ಏನು ಯಾಕೆ ಅಂದರೆ ಮೂರನೇ ಅಧ್ಯಾಯ ಶುರುವಾಗುವುದೇ ಸಂಶಯದಿಂದ ಎಲ್ಲ ಅಧ್ಯಾತ್ಮ ವಿಷಯಗಳು ಉತ್ಪತ್ತಿ ಆಗುವಂಥದ್ದು ಸಂಶಯ ಬೀಜದಿಂದ ಶಿಷ್ಯನ ತಲೆಯಲ್ಲಿ ಗುರು ಹಾಕಿಟ್ಟಂತಹ ವಿಷಯಗಳು ಅಲ್ಲಿ ಅರ್ಥವಾಗದೇ ಇದ್ದಾಗ ಅವನ ಆ ಬುದ್ಧಿಯಲ್ಲಿ ಸಂಶಯ ಅಂತಕ್ಕಂತಹ ಒಂದು ವಿಚಿತ್ರವಾದಂತಹ ಜ್ಞಾನ ಉತ್ಪತ್ತಿ ಸಂಶಯ ಒಂದು ಜ್ಞಾನವೇ ಏನದು ಅಂದರೆ ಎರಡು ಬಗೆಯಾದಂತಹ ಜ್ಞಾನ ಸಂದೇಹ ಅಂತ ಹೇಳ್ತಾರೆ ದ್ವಿಧ ಅಂತ ಹೇಳ್ತಾರೆ ಅದಕ್ಕೆ ಅಂದರೆ ಇದು ಅದು ಇದು ಅದು ಅದು ಜ್ಞಾನ ಅಲ್ಲ ಅಂದ್ರೆ ಪಕ್ಕ ಜ್ಞಾನ ಅಲ್ಲ ಜ್ಞಾನ ಅಂದ್ರೆ ಪಕ್ಕ ಜ್ಞಾನ ಪ್ರಮೇ ಅಂತ ಹೇಳ್ತಾರೆ ಅದಕ್ಕೆ ಸಂಸ್ಕೃತದಲ್ಲಿ ಅದೂ ಅಲ್ಲ ಪಕ್ಕ ಅಜ್ಞಾನವೂ ಅಲ್ಲ ಪಕ್ಕ ಅಜ್ಞಾನ ಆದ್ರೆ ಪ್ರಶ್ನೆ ಹೇಳೋದಿಲ್ಲ ಪಕ್ಕಾ ಅಜ್ಞಾನ ಆದರೂ ಪ್ರಶ್ನೆ ಹೇಳೋದಿಲ್ಲ ಪಕ್ಕಾ ಜ್ಞಾನ ಆದರೂ ಪ್ರಶ್ನೆ ಹೇಳೋದಿಲ್ಲ ಹೌದು ಹಾಗಿದ್ರೆ प्रश्नेलूर बुद्धली संदिग्ध संशय बीज अदीड प्रतियो सैन एंक्वे यीत संशय अंत बीजवे कारणवो अध्यात्म विज्ञान सैन अंत अदरलू कूड़ा आ संशय बीजवे कारण ಆದ್ರಿಂದ ಪ್ರಾಣಿಗಳಿಗೆ ಅಧ್ಯಾತ್ಮ ಸಾಧ್ಯವೇ ಇಲ್ಲ ಯಾಕೆ ಅಂದ್ರೆ ಅವುಗಳಲ್ಲಿ ಪ್ರಶ್ನೆಯೇ ಹೇಳುವುದಿಲ್ಲ ಇದರ ಅರ್ಥವೇನು ನನ್ನ ಅರ್ಥವೇನು ಜಗತ್ತಿನ ಅರ್ಥವೇನು ಜಗತ್ತಿನ ಹಿಂದೆ ಇರ್ತಕ್ಕಂತಹ ಶಕ್ತಿ ಇದೆಯೋ ಅದಕ್ಕೆ ಅರ್ಥವೇನು ಒಬ್ಬೊಬ್ಬರು ಒಂದೊಂದು ಬಗೆಯಾಗಿ ಅದನ್ನು ನೋಡ್ತಾ ಇದ್ದಾರಲ್ಲ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಜಿಜ್ಞಾಸೆ ಪ್ರಶ್ನೆ ಮಾಡತಕ್ಕಂತಹ ಇಚ್ಛೆ ಜಿಜ್ಞಾಸೆ ಅದು ಹೇಳುವುದೇ ಇಲ್ಲ ಅದು ಹೇಳದೇ ಹೋದರೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಸೈನ್ಸ್ ಕೆಲಸ ಮಾಡೋದಿಲ್ಲ ವಿಜ್ಞಾನ ಒಳಗಿನ ವಿಜ್ಞಾನವೂ ಆಗಿರ್ಬೋದು ಹೊರಗಿನ ವಿಜ್ಞಾನವೂ ಆಗಿರ್ಬೋದು ಏನೂ ಎತ್ತ ಹೇಗೆ ಎಲ್ಲ ನಿಂತುಕೊಂಡಿರೋದು ಇದರ ಮೂರು ಪ್ರಶ್ನೆ ಮೇಲೆ ಈ ಮೂರು ಪ್ರಶ್ನೆ ಉದ್ಭವಿಸ್ತಕ್ಕಂಥದ್ದು ಮನುಷ್ಯನ ಮನಸ್ಸಿಗೆ ಆದ್ದರಿಂದ ಇಲ್ಲಿ ಅರ್ಜುನನಿಗೆ ಸರಿಯಾಗಿ ಪ್ರಶ್ನೆ ಉತ್ಥಾಪಿತವಾಗಿದೆ ಏನದು ಅಂದರೆ जनादन तत्म कर्मी घोरे संशय उत्पत्ति भगवान कर्मद बू कैर् हेब्ज्जित हे अर्जुन ಜ್ಞಾನಯೋಗ ಹೀಗೆ ಆತ್ಮದ ಬಗ್ಗೆ ನೀನ್ ತಿಳ್ಕೊಳ್ಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಆದ್ರಿಂದ ನೀನ್ ಏನ್ ಮಾಡ್ಬೇಕು ಹೀಗೆ ಯುದ್ಧ ಮಾಡಬೇಕು ಅರ್ಜುನಿಗೆ ದಿಗಿಲಾಯ್ತು ಅವನಿಗೆ ಹೇಗೆ ಅನಿಸ್ತು ಅಂತ ಹೇಳಿದ್ರೆ ನಾನು ಆಗ್ಲೇ ಇಂದಿನ ಉಪನ್ಯಾಸಲ್ಲಿ ಹೇಳಿದೆ ಯಾವ ರೀತಿಯಲ್ಲಿ ಅವನಿಗೆ ಅನಿಸಿದೆ ಅಂತ ಹೇಳಿದ್ರೆ ಮ್ಯಾಪ್ ಕೊಟ್ಟುಬಿಟ್ಟು ನೀನು ಅಮೇರಿಕಾಗ ಹೋಗಬೇಕು ಅಂತ ಮ್ಯಾಪ್ ಕೊಟ್ಬಿಟ್ಟು ನಂತರ ಅವನಿಗೆ ಈ ಕಡೆ ಜಪಾನ್ ಹೋಗುವಂತಹ ಒಂದು ಫ್ಲೈಟ್ ಟಿಕೆಟ್ ಕೊಟ್ರೆ ಯಾವ ರೀತಿಯಲ್ಲಿ ಅವನ ಮನಸ್ಸಲ್ಲಿ ಗೊಂದಲ ಉಂಟಾಗ್ತದೆಯೋ ಆ ರೀತಿಯ ಸಂಶಯ ಬೀಜವನ್ನು ಬಿತ್ತಿದ್ದಾನೆ ಎರಡನೇ ಅಧ್ಯಾಯ ಆದ್ದರಿಂದ ಯುದ್ಧ ಮಾಡುವಂಥ ಇದು ಭಗವಂತನ ತಪ್ಪೋ ಅರ್ಜುನನ ತಪ್ಪೋ ಅನ್ನುವಂತಹ ಈ ಎರಡು ಮಂತ್ರಗಳಲ್ಲಿ ಶ್ಲೋಕದಲ್ಲಿ ಅಲ್ಲಿ ನಮಗೆ ಓದಾದ್ಲು ಕೂಡ ಭಗವಂತನದೇ ತಪ್ಪೋ ಏನೋ ಈತನಿಗೆ ಸ್ವಲ್ಪ ಸಂಶಯವಿದೆಯೋ ಏನೋ ಅಂತ ಅನಿಸ್ಬಿಡ್ತದೆ ಯಾಕೆ ಇಂದರೆ ಹಾಗೆ ಹೇಳಿದ ನಾವು ಓದಿದ್ದೀವಿ ಹಿಂದೆ ಆತ ಜ್ಞಾನದ ಕುರಿತಾಗಿಯೂ ಹೇಳ್ತಾನೆ ಅದು ಶ್ರೇಷ್ಠ ಅಂತಾನೆ ಇತ್ತಗಡೆ ಕರ್ಮದ ಕುರಿತಾಗಿಯೂ ಹೇಳು ಅದನ್ನು ನೀನೇ ಮಾಡು ಅದು ತುಂಬ ಚೆನ್ನಾಗಿರುತ್ತೆ ಅದು ಮಾಡುವ ಅಂತ ಒಬ್ಬನೇ ವ್ಯಕ್ತಿ ಎರಡನ್ನೂ ಏಕಕಾಲದಲ್ಲಿ ಹೇಗಾದರೂ ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಆ ಸಂಶಯವನ್ನು ಇಲ್ಲಿ ಉತ್ಥಾಪಿಸ್ತಾ ಇದ್ದಾನೆ ಎತ್ತಾ ಇದ್ದಾನೆ ನೋಡಪ್ಪ ಕರ್ಮಕ್ಕಿಂತ ಬುದ್ಧಿ ಅಥವಾ ಜ್ಞಾನ ಅಂತಕ್ಕಂಥದ್ದೇ ನಿನಗೆ ಶ್ರೇಷ್ಠ ಅನ್ನುವುದಾದರೆ ಅಂದ್ರೆ ಹಿಂದಿನ ಅಧ್ಯಾಯದಲ್ಲಿ ನಿನ್ನ ಎಲ್ಲ ಉಪದೇಶಗಳ ಒಟ್ಟರ್ಥವನ್ನು ನಾನು ತಿಳಿದುಕೊಂಡಂತೆ ಹೀಗೆ ನನಗೆ ಭಾಸವಾಗಿದೆ ಅಂತ ಅರ್ಥ ಅವನೇನೇ ಹೇಳಿರ್ಬೋದು ಯಾವಾಗಲೂ ಹೇಳೋರು ಹೇಳ್ತಾ ಇರ್ತಾರೆ ಕೇಳೋರು ಇನ್ನೊಂದು ಅರ್ಥ ಮಾಡ್ಕೊಂಡು ಬಿಟ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದ್ರಿಂದ ಇಲ್ಲಿ ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಆದ್ರಿಂದ ತತ್ ಕಿಂಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ಜನಾರ್ದನ ಅಂತಲೂ ಬೇರೆ ಹೇಳ್ತಾ ಇದ್ದಾನೆ ನಾನು ಆಗಲೇ ಹೇಳಿದೆ ಜನಾರ್ದನ ಅನ್ನುವಂತಹ ಶಬ್ದಕ್ಕೆ ಅರ್ಥ ಜನರನ್ನು ಹಿಂಸಿಸುವವನೇ ಅಂತ ಅರ್ಥ ದುಷ್ಟ ಜನರನ್ನು ಹಿಂಸಿಸುವನೇ ಅಂತಲೂ ಆಯ್ತು ಎರಡನೆಯದಾಗಿ ಸಾಮಾನ್ಯವಾಗಿ ಜನರನ್ನು ಹಿಂಸಿಸಲೇಬೇಕು ಒಳಗಡೆ ಹಿಂಸೆ ನಡದೆ ಹೋದ್ರೆ ಆ ಜ್ಞಾನ ಅಂತಕ್ಕಂಥ ಮಂಥನ ನಡೆಯೋದೇ ಇಲ್ಲ ಎಲ್ಲ ಆರಾಮಾಗಿರ್ತಾರೆ ಕಂಫರ್ಟೇಬಲ್ ಲಿವಿಂಗ್ ಕಂಫರ್ಟಬಲ್ ಲಿವಿಂಗಲ್ಲಿ ಅಧ್ಯಾತ್ಮ ಜೀವನ ಸಾಧ್ಯವಿಲ್ಲ ಅಧ್ಯಾತ್ಮ ಜೀವನಕ್ಕೆ ತಪಸ್ಸು ಮುಖ್ಯ ಅಧ್ಯಾತ್ಮ ಜೀವನಕ್ಕೆ ಮಂಥನ ಮುಖ್ಯ ಅಧ್ಯಾತ್ಮ ಜೀವನಕ್ಕೆ ಕಷ್ಟ ಪಡಬೇಕು ಹೀಗೆ ಹೇಳಿದ್ರೆಲ್ಲ ಓಡೋಗ್ಬಿಡ್ತಾರೆ ಒಬ್ರು ಬರಲಾಗ್ತಾರೆ ಸಾಕಪ್ಪ ಸ್ಪಿರಿಚುಯಾಲಿಟಿ ಗಿರಿಚುವಟಿ ಏನು ಬೇಡ ನಾವು ದೇವಸ್ಥಾನಕ್ಕೆ ಬರ್ತೀವಿ ಹಣ್ಣು ಕಾಯಿ ಓಡಿತೀವಿ ಅದೇನೇನು ಇದೆಯೋ ನಿಮಗೆ ಇಷ್ಟು ಮಾಡ್ಬೇಕಾ ಐನೂರು ಒಂದು ದಕ್ಷಿಣಕ್ಕೆ ಕೊಟ್ಬಿಟ್ಟು ಹೊರಟೋಗ್ತೇವೆ ನಾವು ಪುನಃ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಿಲ್ಲ ಮನೆಗೆ ಪ್ರಸಾದ ಕಳ್ಸಿಕೊಟ್ಬಿಡಿ ಎಷ್ಟು ಕಂಫರ್ಟೆಬಲ್ ರಿಲಿಜನ್ ಇದು ನಮ್ಮ ಧರ್ಮದ ಕಲ್ಪನೆ ಆದ್ರೆ ಅದು ಕೇವಲ ಕರ್ಮ ಅಷ್ಟೆ ನಿಜವಾದ ಧರ್ಮ ಅಂತಕ್ಕಂಥದ್ದು ಎಲ್ಲಿಯವರೆಗೆ ನಮ್ಗೆ ಆ ಜ್ಞಾನ ಅಂತಕ್ಕಂಥದ್ದು ಉತ್ಪತ್ತಿ ಆಗೋದಿಲ್ವೋ ಎಲ್ಲಿಯವರೆಗೆ ಭಗವಂತನಲ್ಲಿ ಭಕ್ತಿ ನಮ್ಮಲ್ಲಿ ಬೆಳೆಯುವುದಿಲ್ಲವೋ ಅಲ್ಲಿಯವರೆಗೆ ಆ ಧರ್ಮ ನಮ್ಮಲ್ಲಿ ಕಾಲಿಟ್ಟಿಲ್ಲ ಅಂತ ಅರ್ಥ ಹಾಗೆ ಸುಮ್ ಸುಮ್ನೆ ಕಾಲಿಡೋದಿಲ್ಲ ಅದು ಯಾರ್ಯಾರೋ ಹೃದಯದೊಳಗೆ ಆ ಕಾಲಿಡ್ಬೇಕಾದ್ರೆ ಆತ ಅನೇಕ ಪ್ರಯತ್ನಗಳನ್ನು ನಡೆಸಿರ್ಬೇಕಾಗುತ್ತೆ ಸ್ಟ್ರಗಲ್ ಮಾಡಿರಬೇಕಾಗತ್ತೆ ಸತತ ಪ್ರಯತ್ನ ಮಾಡಿರಬೇಕಾಗುತ್ತೆ ಆ ಸತತ ಪ್ರಯತ್ನ ಮಾಡುವ ಈ ದಿಸೆಯಲ್ಲಿ ಕೃಷ್ಣ ಪರಮಾತ್ಮ ಇಡೀ ಗೀತೆಯನ್ನು ಇಲ್ಲಿ ಉಪದೇಶ ಮಾಡಿಕೊಂಡು ಬಂದಿದ್ದಾನೆ ಈಗ ಮೂರನೇ ಅಧ್ಯಾಯದಿಂದ ಹಿಡಿದು ಆರನೇ ಅಧ್ಯಾಯದವರೆಗೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಮಾಡ್ತಕ್ಕಂತಹ ಕರ್ಮ ಅಂತಕ್ಕಂತಹ ಯಾವ ಒಂದು ಉಂಟು ಆ ಕರ್ಮವನ್ನು ಅಧ್ಯಾತ್ಮಯವಾಗಿ ಹೇಗೆ ಮಾಡುವುದು ಟು ಕನ್ವರ್ಟ್ ವರ್ಕ್ ಇನ್ ಟು ವರ್ಶಿಪ್ ಟು ಕನ್ವರ್ಟ್ ವರ್ಕ್ ವರ್ಕ್ ಇಂಟು ವರ್ಷಿಪ್ ಅಥವಾ ಸ್ಪಿರಿಚುವಾಲಿಟಿ ಹೇಗೆ ಮಾಡುವುದು ಅನ್ನೋದು ಹೇಳ್ತಾ ಬರ್ತಾ ಇದ್ದಾನೆ ಕ್ರಮ ಕ್ರಮವಾಗಿ ಹೇಳ್ತಾ ಬರ್ತಾ ಇದ್ದಾನೆ ಆದ್ದರಿಂದ ಇಲ್ಲಿ ಕೇಳ್ತಾನೆ ಹೇ ಜನಾರ್ದನೇ ನೀನು ಜ್ಞಾನ ಹೆಚ್ಚುವಂತೀಯ ಕರ್ಮಕ್ಕಿಂತ ಆದ್ರೆ ನನ್ನನ್ನು ಮಾತ್ರ ಕರ್ಮದಲ್ಲಿ ಯಾಕೆ ಇಂತಹ ಘೋರವಾದಂತಹ ಯುದ್ಧ ಅನ್ನುವಂತಹ ಕರ್ಮದಲ್ಲಿ ನನ್ನನ್ನು ಹಚ್ಚುತ್ತಾ ಇದೆಯಾ ನಿಯೋಜಿಸಿ ಅಂದ್ರೆ ಹಚ್ಚುವುದು ತೊಡಗಿಸುವುದು ಯಾಕೆ ಕೇಶವ ಯಾಕೆ ಅಂದ್ರೆ ಕೊನೆಗೂ ತಪ್ಪಿಸ್ಕೊಡ್ಬೇಕು ಅಂತ ಇವನಿಗೆ ಆಸೆ ಈ ಕರ್ಮ ಈ ಯುದ್ಧ ಅಂತಕ್ಕಂಥ ಕರ್ಮ ಬೇಡ ನಾನು ಕಾಡಿನಲ್ಲಿ ಆರಾಮಾಗಿ ಸನ್ಯಾಸ ತಗೊಂಡು ಭಿಕ್ಷೆ ಆರಾಮಾದಂತಹ ಜೀವನವನ್ನು ನಡೆಸ್ತೇನೆ ಅನ್ನುವಂತಹ ತಪ್ಪು ಕಲ್ಪನೆ ಅದು ಆರಾಮ ಅಲ್ಲ ಹಾರಾಮ್ ಅಥವಾ ಹರಾಮ್ ಜೀವನ ಅಂತ ಹೌದು ಯಾಕೆ ಆತ ಅಧಿಕಾರಿ ಅಲ್ಲ ಅದಕ್ಕೆ ಚಿತ್ತ ಶುದ್ಧಿ ಆಗಿಲ್ಲ ಆದ್ದರಿಂದ ಅದು ಅಲ್ಲೇ ಗೊತ್ತಾಗುತ್ತೆ ಚಿತ್ತಶುದ್ಧಿ ಆಗಿಲ್ಲ ಅನ್ನುವಂಥ ಎರಡನೇ ಮಂತ್ರದಲ್ಲಿ ಗೊತ್ತಾಗುತ್ತೆ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸಿವಮೇ ತೇಯೋಹ್ನು ವ್ಯಾಮಿಶ್ರೇಣೇವ ವಾಕ್ಯ ನಿನ್ನ ವಾಕ್ಯಗಳನ್ನ ಒಂದಕ್ಕೊಂದು ಬೆರೆದಂತೆ ನನಗೆ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟು ಮಾಡುತ್ತಿದೆ ಕ್ಲಿಯರ್ ಆಗಿರುವಂತಹ ಮೈಂಡ್ನಲ್ಲಿ ಅದು ಯಾವತ್ತೂ ಕೂಡ ಗೊಂದಲವನ್ನು ಉಂಟು ಮಾಡೋದಿಲ್ಲ ಆದರೆ ಇದು ಈ ಮನಸು ಅಂತಕ್ಕಂಥದ್ದು ಇಲ್ಲಿ ಕ್ಲಿಯರ್ ಆಗಿಲ್ಲ ಅದು ವ್ಯಾಮಿಶ್ರ ಆಗಿದೆ ಮಿಶ್ರ ವ್ಯಾಮಿಶ್ರ ಆಗಿದೆ ಅಲ್ಲಿ ತಮಸು ರಜಸಿನ ಛಾಯೆ ಇದೆ ಅದು ಹೀಗಾಗಿ ಅದನ್ನು ಕಳೆದುಕೊಳ್ಳುವ ತನಕ ಆ ಮನಸ್ಸು ತಿಳಿಯಾಗದು ಪ್ರಸನ್ನವಾಗದು ಹಿಂದಿನ ಅಧ್ಯಾಯದಲ್ಲಿ ನೋಡಬಹುದು ಬುದ್ಧಿ ಪ್ರಸಾದವಾಗದು ಬುದ್ಧಿ ಪ್ರಸಾದ ತಿಳಿಯಾದಾಗ ಅಲ್ಲಿರ್ತಕ್ಕಂತಹ ಭಗವಂತ ಅಲ್ಲಿ ಸ್ಫಣವಾಗ್ತದೆ ಆದ್ದರಿಂದ ಇಲ್ಲಿ ಹೇಳ್ಕೊಂಡಿರುವುದು ಸರಿಯೇ ಆಗಿದೆ ಆ ನಿನ್ನ ಗೊಂದಲಮಯವಾದಂತಹ ವಾಕ್ಯಗಳಿಂದ ಜ್ಞಾನ ಹೆಚ್ಚು ಕರ್ಮವನ್ನು ಮಾಡು ಅನ್ನುವಂತಹ ಗೊಂದಲಮಯವಾದಂತಹ ವಾಕ್ಯದಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿರುವಂತೆ ಕಾಣುತ್ತಾ ಇದೆಯಲ್ಲಪ್ಪ ಅದು ಡೈರೆಕ್ಟ್ ಆಗಿ ಕೃಷ್ಣನನ್ನ ಬ್ಲೇಮ್ ಮಾಡಲಿಕ್ಕೆ ಭಯ ಆದ್ದರಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿರುವಂತೆ ಅಂತ ಒಂದು ಅಂತೆ ಅಂತ ಸೇರಿಸ್ಬಿಟ್ಟ ಅಲ್ಲಿ ತದೇಕಂ ಆದ್ದರಿಂದ ಏಕಂ ನಿಶ್ಚಿತ ಪದ ಯಾವುದಾದ್ರೂ ಒಂದನ್ನು ನನಗೆ ನಿಶ್ಚಯಪಡಿಸಿ ನೀನು ಹೇಳು ಏನ ಯಾವ ಯಾವುದರಿಂದ ಯಾವ ನಿನ್ನ ಉಪದೇಶದಿಂದ ಶ್ರೇಯ ಅಹಂ ಆಪ್ನುಯಾಮ್ ನಾನು ಆತ್ಯಂತಿಕವಾದಂತಹ ಶ್ರೇಯಸ್ಸನ್ನು ಹೊಂದುವೆನು ನನಗೆ ಆಧ್ಯಾತ್ಮಿಕ ಶ್ರೇಯಸ್ಸು ಉಂಟಾಗುವಂತೆ ನೀನೇ ನನಗೆ ಉಪದೇಶ ಮಾಡಿಬಿಡು ಕ್ಲಿಯರ್ ಆಗಿ ಅಂತ ನಾನು ಹೇಳಿದೆ ಏನೋ ಯಾವತ್ತೂ ಕೂಡ ವಿ ವಾಂಟ್ ಟು ಶ್ರಗ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ನಮ್ಮ ಜವಾಬ್ದಾರಿಯನ್ನು ಕೊಡವಿ ಹಾಕುವುದರೊಳಗೆ ನಾವು ತಯಾರಾಗಿರ್ತೇವೆ ನಮಗೆಲ್ಲವೂ ಕೂಡ ಸ್ಪೂನ್ ಮಾಡಿ ಅಭ್ಯಾಸ ಎರಡು ಹೇಳಿದ್ರೆ ನಮಗೆ ಯಾವ್ದು ಆರಿಸ್ಕೊಳ್ಬೇಕಪ್ಪ ನೀವೇ ಯಾವುದೋ ಒಂದು ಹೇಳ್ಬಿಡ್ರಿ ನೀವೇ ಯಾವುದೊಂದು ಹೇಳಿಬಿಡ್ರಿ ಏನ್ಮಾಡ್ಬೇಕು ಇದು ಮಾಡಬೇಕು ಇದು ಮಾಡಬಾರ್ದು ಅಷ್ಟೇ ಇದು ಒಳ್ಳೇದು ಇದು ಒಳ್ಳೇದು ನಿಮ್ಗೆ ಯಾವ್ದು ಬೇಕೋ ಅದನ್ನ ಆರಿಸ್ಕೊಳ್ಳಿ ಅಂದರೆ ತಲೆ ಭಾರ ಆಗುತ್ತೆ ನೋಡಿ ನಮ್ಮ ಒಂದು ಜಾಯಮಾನ ಹೇಗಿದೆ ಅಂತ ಹೇಳಿದ್ರೆ ನಮಗೆ ನಾವೇ ಆಲೋಚನೆ ಮಾಡಿ निर्धार नम जीवन निर्धारव कईग रेस्पासीबिटी जवाबारी ना तक हिंजरिये यार तीवन जवाबारिया तक हिंजर लौकिक जीवन आध्यात्मिक जीवन महान आगता नो ये लौकिक जीवन नोटी ग्रेट स्टावर्ड ಅವರೆಲ್ಲರೂ ಕೂಡ ಆ ರೆಸ್ಪಾನ್ಸಿಬಿಲಿಟಿಯಿಂದ ಯಾವತ್ತೂ ಕೂಡ ಕೊಡುಕೊಂಡಿಲ್ಲ ಆ ರೆಸ್ಪಾನ್ಸಿಬಿಲಿಟಿಯನ್ನು ಯಾವಾಗಲೂ ಕೂಡ ಸ್ವೀಕರಿಸಿದ್ದಾರೆ ಚಾಲೆಂಜನ್ನು ಆದರೆ ಇಲ್ಲಿ ಅರ್ಜುನನ ಪ್ರಶ್ನೆ ನೋಡಿದರೆ ಆತ ಅವನು ಎಲ್ಲದೂ ಕೂಡ ಶ್ರೀ ಪರಮಾತ್ಮ ಸ್ಪೂನ್ ಫೀಡಿಂಗ್ ಮಾಡಬೇಕೀಗ ಆದರೆ ಕೃಷ್ಣ ಅಂತಹ ಗುರು ಅಲ್ಲ ಸ್ಪೂನ್ ಫೀಡಿಂಗ್ ಮಾಡುವಂತಹ ಗುರು ಅಲ್ಲ ನಿನ್ನ ಕಾಲದಲ್ಲಿ ನೀನೇ ನಿಂತ್ಕೋಬೇಕು ನಾನು ಹೇಳ್ತೇನೆ ಕೇಳು ನಿಶ್ಚಯ ಪಡು ಆರಿಸ ಆತ ಹೇಳ್ತಾನೆ ಶ್ರೀ ಭಗವಾನುವಾಚ ಆಚ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತ ಮಯಾನಗ ಜ್ಞಾನಯೋಗೇನ ಸಂಖ್ಯಾನಾ ಕರ್ಮಯೋಗೇನ ಯೋಗಿನಾ. ಈ ಒಂದು ಅಧ್ಯಾತ್ಮ ಪ್ರಪಂಚದಲ್ಲಿ ಲೋಕೇಯಸ್ಮಿನ್ ಈ ಒಂದು ಅಧ್ಯಾತ್ಮ ಪ್ರಪಂಚದಲ್ಲಿ ಎರಡು ಬಗೆಯ ಜೀವನ ಶೈಲಿಗಳಿವೆ ದ್ವಿದಾನಿಷ್ಠ ಅದನ್ನು ನಾನು ಹಿಂದೆ ಹೇಳಿದ್ದೇನೆ ಹಿಂದೆ ಅಂದ್ರೆ ಏನು ಪುರಾ ಹಿಂದೆ ಹೇಳಿದ್ದೇನೆ ಅಂದ್ರೆ ಅರ್ಥ ಏನು ಅಂದ್ರೆ ಇಲ್ಲಿ ಎರಡು ಬಗೆಯ ಅರ್ಥ ಇದೆ ಒಂದನೆಯದಾಗಿ ಮಹಾಭಾರತದಲ್ಲಿಯೇ ಹಿಂದೆ ಧೃತರಾಷ್ಟ್ರನಿಗೆ ಇದೇ ಸಂಶಯ ಬಂದು ಸಂಜಯನ ಬಳಿಯಲ್ಲಿ ಆ ಹೇಳಿಕೊಂಡು ಕೃಷ್ಣ ಅದನ್ನು ಸಾಲ್ವ್ ಮಾಡ್ತಾನೆ ಇದೇ ಸಂಶಯ ಧೃತರಾಷ್ಟ್ರನಿಗೂ ಕೂಡ ಇದೇ ಸಂಶಯ ಯಾವುದು ಹೆಚ್ಚು ಯಾವುದು ಕಡಿಮೆ ಕರ್ಮ ಮಾಡದೆ ಕೇವಲ ಜ್ಞಾನವನ್ನು ಮಾತ್ರ ನಾವು ಅಭ್ಯಾಸ ಮಾಡಿದರೆ ನಾವು ಶ್ರೇಷ್ಠರು ಅಂತ ಜಗತ್ತಿನಲ್ಲಿ ಹೇಳಿಸ್ಕೊಳ್ತೇವೆ ಅಷ್ಟೆ ಸರಿ ಅಂತ ಕೃಷ್ಣ ಆಗಲೇ ಅದನ್ನು ಕ್ಲಾರಿಫೈ ಮಾಡಿಬಿಟ್ಟಿದ್ದ ಆದ್ದರಿಂದ ಇಲ್ಲಿ ಅರ್ಜುನನಿಗೆ ಅದನ್ನು ಸ್ಪೆಷಲ್ ಆಗಿ ಹೇಳ್ತಾ ಇದ್ದಾರೆ ಅದು ಒಂದು ಅರ್ಥ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ ಕುರ ಅಂತ ಹೇಳಿದ್ರೆ ವೇದದಲ್ಲಿ ವೇದದಲ್ಲಿ ಭಗವಂತನೇ ಸಾಕ್ಷಾತ್ತಾಗಿ ಈ ಜ್ಞಾನ ಹಾಗೂ ಕರ್ಮದ ನಿಷ್ಠೆಯನ್ನ ಕುರಿತಾಗಿ ಆತ ಹೇಳಿದ್ದಾನೆ ಅದನ್ನ ಪರಂಪರೆಯಿಂದ ಆತ ಚತುರ್ಮುಖ ಬ್ರಹ್ಮನಿಗೆ ಬ್ರಹ್ಮ ಇಂದ್ರನಿಗೆ ಹಾಗೆ ಹೇಳ್ತಾ ಆ ಸಂಪ್ರದಾಯ ವೇದಾಂತ ಸಂಪ್ರದಾಯ ಬೆಳೆದು ಬಂದಿದೆ ಹಾಗೂ ಕೂಡ ಹಿಂದೆಯೇ ಅಂದ್ರೆ ವೇದದಲ್ಲಿಯೇ ನಾನು ಇದರ ಬಗ್ಗೆ ಒಂದು ನಿಶ್ಚಿತವಾದಂತಹ ಅಭಿಪ್ರಾಯವನ್ನು ಹೇಳಿದ್ದೇನೆ ಏನದು ಅಂದರೆ ಸಾಂಖ್ಯಾಂ ಜ್ಞಾನಯೋಗೇನ ಯೋಗಿ ಜ್ಞಾನಿಗಳಿಗೆ ಸಾಂಖ್ಯ ಅಥವಾ ಆ ಜ್ಞಾನ ಅಂತಕ್ಕಂತಹ ಅದರ ಕುರಿತಾದಂತಹ ಹಾಗೂ ಯೋಗಿಗಳಿಗೆ ಕರ್ಮಯೋಗಿಗಳಿಗೆ ಕರ್ಮದ ಕುರಿತಾದಂತಹ ಈ ಜ್ಞಾನವನ್ನು ನಾನಾಗಲೇ ಬಿತ್ತರಿಸಿದ್ದೇನೆ ನ ಕರ್ಮಣ್ಣ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನನ್ಯಸನಾದೇವ ಸಿದ್ಧಿಂ ಸಮಾಧಿ ಕಂಚಲಿ ಈಗ ಅದನ್ನ ಇವನ ತಲೆಯಲ್ಲಿವನ್ನ ಆತ ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ನೋಡು ನೀನ್ ತಿಳ್ಕೊಂಡಿದ್ಯಾ ಜ್ಞಾನಯೋಗಿಗಳು ಕೆಲಸ ಏನು ಕೇವಲ ಜ್ಞಾನ ಜ್ಞಾನ ನಿಷ್ಠರಾಗಿದ್ರೆ ಸಾಕು ಅವರೇನು ಕೆಲಸ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಸೋಂಬೇರಿಗಳಾಗಿದ್ರೆ ಸಾಕು ಅವರು ಕೂಡ ಮುಕ್ತರಾಗಬಹುದು ಜ್ಞಾನ ಬರುತ್ತೆ ಅವರು ಕೂಡ ತಮ್ಮಲ್ಲಿರ್ತಕ್ಕಂಥ ಸತ್ಯವನ್ನು ಕಾಣಬಹುದು ಅಂತ ಅದರಿಂದ ನಿನಗೆ ಮೊಟ್ಟ ಮೊದಲನೇದಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಕೇಳ್ಕೋ ಚೆನ್ನಾಗಿ ಏನದು ಅಂದ್ರೆ ನ ಕರ್ಮಣ್ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಟುತೆ ಮನುಷ್ಯ ನೈಷ್ಕರ್ಮ್ಯವನ್ನ ನೈಷ್ಕರ್ಮ್ಯ ಅಂತ ಹೇಳಿದ್ರೆ ಜ್ಞಾನ ಜ್ಞಾನಕ್ಕೆ ನೈಷ್ಕರ್ಮ್ಯ ಅಂತ ಹೇಳ್ತಾರೆ ನಿಷ್ಕರ್ಮ ಅಂದ್ರೆ ಯಾವುದರಲ್ಲಿ ಕರ್ಮವೇ ಇಲ್ಲವೋ ಅದು ನಿಷ್ಕರ್ಮ ಯಾವುದದು ಕರ್ಮ ಕರ್ಮ ಇಲ್ಲದೆ ಇರತಕ್ಕಂಥದ್ದು ವಸ್ತು ಯಾವುದು ಅಂದ್ರೆ ಬ್ರಹ್ಮ ಒಂದೇ ಭಗವಂತ ಒಂದೇ ಅವನಲ್ಲಿ ಕರ್ಮವೇ ಇಲ್ಲ ಅವನಲ್ಲಿ ಯಾವ ಕೆಲಸವೂ ನಡೆಯುವುದಿಲ್ಲ ಯಾಕೆ ನಡೆಯುವುದಿಲ್ಲ ಅಂದ್ರೆ ಅವನಿಗೆ ಕರ್ಮದಿಂದ ಆಗಬೇಕಾದದ್ದು ಏನೂ ಇಲ್ಲ ಈ ಕರ್ಮ ಮಾಡಿದರೆ ಅದನ್ನು ಪಡ್ಕೊಳ್ಬೋದು ಈ ಕರ್ಮ ಮಾಡಿದರೆ ಇದನ್ನು ಹೋಗಲಾಡಿಸ್ಬೋದು ಅನ್ನುವಂತಹ ಯಾವ ಒಂದು ಬಯಕೆಯೂ ಅವನಿಗೆ ಇಲ್ಲ ಹೀಗಾಗಿ ಆ ಒಂದು ನಿರ್ವಿಕಾರವಾದಂತಹ ನಿರಾಕಾರವಾದಂತಹ ನಿರ್ಗುಣವಾದಂತಹ ಬ್ರಾಹ್ಮೀ ಸ್ಥಿತಿ ಬ್ರಹ್ಮನ ಸ್ಥಿತಿ ಯಾವ್ದಿದೆಯೋ ಅದೇ ನೈಷ್ಕರ್ಮ್ಯ ಜ್ಞಾನ ಆ ನೈಷ್ಕರ್ಮ್ಯವನ್ನು ಹೊಂದಬೇಕಾದ್ರೆ ಮೊದಲು ಕರ್ಮ ಕರ್ಮ ಮಾಡಿಯೇ ಅದನ್ನು ಹೊಂದಬೇಕಾಗುತ್ತೆ ಅಂದ್ಬಿಟ್ಟು ಯಾರೇ ಆಗಲಿ ಕರ್ಮಯೋಗಿಗಳಾಗಲಿ ಅಥವಾ ಜ್ಞಾನ ಯೋಗಿಗಳಾಗಲಿ ಆ ಜ್ಞಾನವನ್ನು ಹೊಂದಬೇಕಾದ್ರೆ ಕರ್ಮವನ್ನು ಶುರು ಮಾಡಲೇಬೇಕು ಕರ್ಮವನ್ನು ಮಾಡದೆ ಜ್ಞಾನ ಸಿದ್ಧಿಸುವುದಿಲ್ಲ ಇದು ಪ್ರಿನ್ಸಿಪಲ್ ಯಾಕೆ ಅಂತ ಹೇಳಿದ್ರೆ ಒಂದು ಮುಂದೆನೇ ಹೇಳ್ತಾನೆ ಯಾಕೆ ಅಂತ ಮುಂದಿನ ಮಂತ್ರದಲ್ಲಿ ಹೇಳ್ತಾನೆ ಈ ಕರ್ಮದ ಮೂಲಕವೇ ಜ್ಞಾನಿಗಳಾದವರು ಕೂಡ ತಮ್ಮ ನಿತ್ಯ ಕರ್ಮವನ್ನು ಮಾಡ್ತಾ ಮನಸ್ಸಿನ ಶುದ್ಧಿಯನ್ನು ಮಾಡಿಕೊಳ್ತಾರೆ ಮನಸ್ಸಿನ ಶುದ್ಧಿ ಎಲ್ಲಿಯವರೆಗೆ ಆಗುವುದಿಲ್ಲವೋ ಮನಸ್ಸು ಸ್ಥಿರವಾಗುವುದಿಲ್ಲ ಮನಸ್ಸಿನ ಶುದ್ಧಿ ಅಂದರೆ ಏನು ಸೋಫಾಕ ಉಜ್ಜೋದ ಮನಸ್ಸನ್ನ ಮನಸ್ಸನ್ನ ಹೇಗೆ ಸೋಫಾಕಿ ಉಜ್ಜೋದು ದೇಹವನ್ನು ಆದರೆ ಆ ಶ್ಯಾಂಪು ಈ ಶ್ಯಾಂಪು ಆ ಸೋಪು ಈ ಸೋಪು ಆ ಪೌಡ್ರ್ ಈ ಪೌಡ್ರ್ ಹಾಕಿ ಶೃಂಗಾರ ಮಾಡಬಹುದು ಉಜ್ಜೋದು ಆದರೆ ದೇಹದಿಂದ ಯಾವ ಉಪಯೋಗವೂ ಇಲ್ಲ ಅಧ್ಯಾತ್ಮ ಜೀವನದಲ್ಲಿ ಹೆಚ್ಚಿನ ಉಪಯೋಗ ಇಲ್ಲ ಆದರೆ ಇಲ್ಲಿರ್ತಕ್ಕಂಥದ್ದು ಆ ಮನಸ್ಸು ಚಂಚಲವಾಗಿರ್ತಕ್ಕಂಥ ಆ ಮನಸ್ಸು ಆ ಮನಸ್ಸನ್ನು ಈಗ ನಾವು ಪ್ರಸನ್ನವಾಗಿ ಮಾಡಬೇಕು ಶುದ್ಧವಾಗಿ ಮಾಡಬೇಕು ಶುದ್ಧ ಅಂದರೆ ಏನು ಮನಸ್ಸು ಅಶುದ್ಧವಾಗಿರುವುದು ಅಂದ್ರೆ ಏನು ಅಂದರೆ ಚಂಚಲವಾಗಿರುವುದು ನಮ್ಗೆ ಗೊತ್ತಾಗತ್ತೆ ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ ಎಷ್ಟು ಅಶುದ್ಧವಾಗಿದೆ ಅಂತ ಗೊತ್ತಾಗುತ್ತೆ ಒಂದು ನಿಮಿಷ ಸುಮ್ಮನೆ ಇದ್ರೆ ಅದು ಸ್ವಲ್ಪ ಕೋತಿಗಳಿಗಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅರ್ಥ ಹೌದು ನಮಗೆ ನಾವೇ ನೋಡ್ಕೋಬಹುದು ಒಂದು ನಿಮಿಷ ಸುಮ್ಮನೆ ಇರಲಿ ಅದು ಒಂದೇ ಒಂದು ನಿಮಿಷ ಸುಮ್ಮೆ ಇರು ಶ್ರೀರಾಮಕೃಷ್ಣರು ಒಮ್ಮೆ ಬ್ರಾಹ್ಮಗಳ ಮೀಟಿಂಗಿಗೆ ಹೋಗಿದ್ರು ಆದಿ ಬ್ರಾಹ್ಮಣ ಸಮಾಜ ಆಗ ಕೇಶವ ಇದ್ದ ಶಿವನಾಥ ಶಾಸ್ತ್ರಿ ಇದ್ದ ವಿಜಯಕೃಷ್ಣ ಗೋಸ್ವಾಮಿ ಎಲ್ಲ ಇದ್ರು ಅವಾಗ ಇನ್ನು ಇಬ್ಬಾಗ ಆಗಿರ್ಲಿಲ್ಲ ನವವಿಧಾನ ಮತ್ತು ಬ್ರಹ್ಮ ಸಮಾಜ ಅಂತ ಅವಾಗ ಶ್ರೀರಾಮಕೃಷ್ಣರು ಹೋಗ್ತಾರೆ ಅವ್ರ ಪಾಪ ಒಳ್ಳೆ ಮಕ್ಕಳ ತರ ಅವರು ಹೋಗಿ ಹೃದಯದ ಜೊತೆಗೆ ಹೋಗ್ತಾರೆ ಕೂತ್ಕೊತಾರೆ ಅದೇ ಹಾ ಈಗ ಧ್ಯಾನದ ಸಮಯ ಅಂತ ಒಂದು ಗಂಟೆ ಗಂಟೆ ಹೊಡೆಯುತ್ತೆ ಸರಿ ಗಂಟೆ ಹೊಡೆದ ತಕ್ಷಣ ಅದರಲ್ಲೂ ಧ್ಯಾನ ಕೂತ್ಕೊಳ್ತಾರೆ ಧ್ಯಾನ ಕೂತ್ಕೊಂಡ ಮೇಲೆ ಶ್ರೀರಾಮಕೃಷ್ಣ ನೋಡ್ತಾರೆ ಯಾಕಂದರೆ ಅವ್ರದ್ದು ಆ ಮನಸ್ಸು ಅಂತಕ್ಕಂದರೆ ಯಾವಾಗಲೂ ಅದು ಸಮಾಧಿ ಸ್ಥಿತಿಯಲ್ಲೇ ಇರ್ತಕ್ಕಂಥದ್ದು ಅವರಿಗೆ ಧ್ಯಾನದ ಸ್ಥಿತಿಯೇ ನ್ಯಾಚುರಲ್ ಸ್ಟೇಟ್ ಅವರು ನಮ್ಮ ಸ್ಥಿತಿ ಅನ್ಯಾಚುರಲ್ ಸ್ಟೇಟ್ ಅವ್ರು ಯಾವಾಗಲೂ ಒಮ್ಮೆ ಹೀಗೆ ಕಷ್ಟಪಟ್ಟು ಬರಬೇಕಾಗುತ್ತೆ ನನಗೆ ಜಿಲೇಬಿ ತಿನ್ನಬೇಕು ಅಂತ ಹೇಳಿಬಿಟ್ಟು ಆಗಿ ಇಳಿಸ್ಕೊಂಡು ಆ ಮನಸ್ಸನ್ನು ನಮ್ಮ ಮಟ್ಟಕ್ಕೆ ತರ್ತಾರೆ ಇಲ್ಲದೆ ಹೋದರೆ ಯಾವಾಗಲೂ ಅದು ಆ ಒಂದು ಸ್ಥರದಲ್ಲಿ ಇರ್ತದೆ ಅವರು ನೋಡಿ ಆಮೇಲೆ ಹೇಳ್ತಾರೆ ಮೃದು ನಾನು ನೋಡಿದೆ ಈ ಬ್ರಾಹ್ಮ ಸಮಾಜಗಳ ಧ್ಯಾನ ಏನಪ್ಪಾ ಅಂತ ಹೇಳಿದ್ರೆ ನನಗೆ ನೆನಪಾಗತ್ತೆ ನಮ್ಮ ದಕ್ಷಿಣೇಶ್ವರದಲ್ಲಿ ಈ ಕೋತಿಗಳು ಕೆಲವೊಮ್ಮೆ ರಂಬೆ ಮೇಲೆ ಕೂತ್ಕೊಂಡು ಸುಮ್ಮನೆ ಈ ರೀತಿಯಲ್ಲಿ ಸುಮ್ಮನೆ ಕ್ಷಣ ಕಾಲ ಕೂತ್ಕೊಳ್ತವಂತೆ ನೋಡಿದವ್ರು ಅಂದ್ಕೊಳ್ತಾರೆ ಕೋತಿಗಳು ಏನೋ ಧ್ಯಾನಮಗ್ನವಾಗಿದೆಯೋ ಏನೋ ಅಂತ ಆದ್ರೆ ಅವುಗಳ ಧ್ಯಾನ ಏನಪ್ಪಾ ಅಂದ್ರೆ ಮುಂದಿನ ಕ್ಷಣದಲ್ಲಿ ಯಾವ ತೋಟದಲ್ಲಿ ಯಾವ ಹಣ್ಣಿಗೆ ಕೈ ಹಾಕಬೇಕು ಅನ್ನುವಂತ ಪ್ಲಾನ್ ನಡೀತಾ ಇರ್ತಂತೆ ಮನಸ್ಸಲ್ಲಿ ನೋಡಿದ್ರೆ ಸುಮ್ಮನೆ ಕೂತ್ಕೊಂಡಿದೆಯಲ್ಲ ಅಂತ ಅನ್ಸುತ್ತಂತೆ ಸೊ ಇವರ ಧ್ಯಾನ ನನಗೆ ಅದೇ ರೀತಿಯಲ್ಲಿ ಭಾಸವಾಯಿತು ಅಂತ ಹೇಳ್ತಾರೆ ಅವ್ರಿಗೆ ಗೊತ್ತಾಗತ್ತೆ ಪ್ರತಿಯೊಂದು ಆದ್ರೆ ಹೇಳ್ತಾರೆ ಕೇಶವನ ಧ್ಯಾನ ಆ ರೀತಿಯಲ್ಲ ಅವನ ಧ್ಯಾನ ಯಾವ ರೀತಿ ಇತ್ತು ಅಂದ್ರೆ ಆ ಮೀನು ಗಾಳ ಕಚ್ಚಿತ್ತು ಅಂತ ಹೇಳ್ತಾರೆ ಗಾಳಕ್ಕೆ ಬಾಯಿ ಹಾಕಿ ಕಚ್ಚಿತ್ತು ಅಂತ ನೋಡಿ ಆ ಭಗವಂತ ಅಂತಕ್ಕಂತಹ ಗಾಳಕ್ಕೆ ಇವನ ಮನಸ್ಸು ಅಂತಕ್ಕಂತಹ ಮೀನು ಕಚ್ಚಿತ್ತಂತೆ ಎಳ್ಕೊಂಡ್ಬಿಟ್ಟಿತ್ತು ಅದನ್ನು ಇನ್ನು ಭಗವಂತ ಸರ್ಕ್ ಅಂತ ಹೇಳಿದ್ರೆ ಅವನ ಜೊತೆ ಹೋಗುವಂತಹ ಆ ಮನಸ್ಸು ಕೇಶವ ಹಾಗೆ ಅವ್ರು ಹೇಳ್ತಾರೆ ಈ ಧ್ಯಾನ ಯಾಕೆ ಸಿದ್ಧಿಸುವುದಿಲ್ಲ ಅಂದರೆ ನಾನು ಹೇಳಲಿಕ್ಕೆ ಅದು ಮನಸ್ಸು ಅಂತಕ್ಕಂಥ ಅಷ್ಟು ಚಂಚಲತೆ ಈ ಚಂಚಲತೆ ಅಶುದ್ಧ ಇನ್ನೇನಿಲ್ಲ ಕೊಳೆ ಅಂದರೆ ಇನ್ನೇನಿಲ್ಲ ಚಂಚಲತೆ ಎಕ್ಸ್ಟ್ರಾ ವರ್ಡ್ ಮನಸ್ಸು ಯಾವಾಗಲೂ ಎಕ್ಸ್ಟ್ರಾ ಸುಮ್ಮನೆ ಒಳಗಡೆ ಈಗ ಕೂತ್ಕೊಂಡ್ರೆ ಪಿಕ್ನಿಕ್ಕು ಮದುವೆ ಮನೆ ಟಿ ವಿ ಸೀರಿಯಲ್ಲು ಬೇರೆ ಇನ್ನೇನೋ ಅದು ಯಾವಾಗ ಬರೋದಿಲ್ಲ ಬರೋದೇ ಇಲ್ಲ ಆದ್ದರಿಂದ ಆ ಮನಸು ಕೂತ್ಕೊಂಡ ತಕ್ಷಣ ನಮಗೆ ಧ್ಯಾನಕ್ಕೆ ಅಣಿಯಾಗಬೇಕು ಸಿದ್ಧವಾಗಬೇಕು ಅಂತ ಹೇಳೋದಾದರೆ ಅದಕ್ಕೆ ಪ್ರಾಸೆಸ್ ಇದೆ ಆ ಮನಸ್ಸು ಅಂತಕ್ಕಂಥದ್ದು ಆ ಬುದ್ಧಿ ಅಂತಕ್ಕಂಥದ್ದು ಸಮವಾಗಬೇಕು ಸಮವಾಗಬೇಕು ಸಮತ್ವವನ್ನು ಹೊಂದಬೇಕು ಆ ಸಮತ್ವವಾದಂತಹ ಬುದ್ಧಿಯನ್ನ ನಾವು ಇಟ್ಕೊಂಡ್ರೆ ಮಾತ್ರ ಅದು ಧ್ಯಾನಕ್ಕೆ ನಮಗೆ ಸಹಾಯ ಮಾಡ್ತದೆ ಧ್ಯಾನಕ್ಕೆ ಸಹಾಯ ಮಾಡ್ತದೆ ಇಲ್ಲದೆ ಹೋದ್ರೆ ನಾವು ಅದಕ್ಕೆ ಸಹಾಯ ಮಾಡ್ತೇವೆ ಎಲ್ಲಿಗೆ ಪಿಕ್ನಿಕ್ ಹೋಗ್ಲಿಕ್ಕೆ ಕೂತ್ಕೊಂಡ ತಕ್ಷಣ ಸಾಕಪ್ಪ ಏನು ಬೋರ್ ಹೊಡಿಯುತ್ತೆ ಅಂತ ಹೋಗೋಣ ಹೊರಗಡೆ ಅಂತ ಹೋಗ್ತೀವಿ ತಕ್ಷಣ ಎದ್ದು ಹೋಗ್ತೀವಿ ಕೆಲವರು ಕಾಯ್ತಾ ಇರ್ತಾರೆ ಐದು ನಿಮಿಷ ದೇವ್ರು ಕೊಂಡ್ ಕೂತು ಇವತ್ತೆ ಬರಲೇ ಇಲ್ವದ ಅವರಾಗವ್ರೆ ಇನ್ವೈಟ್ ಮಾಡ್ತಾರೆ ಟ್ರಬಲ್ ಯಾಕೆ ಮೊದ್ಲು ಎದ್ದು ಹೋದ್ರೆ ಸಾಕು ಅಂತ ಸ್ವಾಮಿಗಳು ರಿಟ್ರೀಟಿಗೆ ಬಂದಿರ್ತಾನೋ ನೋಡ್ತೀವಿ ರಿಟ್ರೀಟಿಗೆ ಬಂದಿರ್ತಾರೆ ಸ್ವಾಮಿಗಳು ಎದುರುಗಡೆ ಕೂಡಿಸ್ಕೊಂಡು ಈಗ ಧ್ಯಾನ ಮಾಡಿಸ್ತಾ ಇರ್ತಾರೆ ಎದ್ದು ಹೋಗಂಗಿಲ್ಲ ಎಂತಹ ಚಿತ್ರಹಿಂಸೆ ಎದ್ದು ಹೋಗಂಗಿಲ್ಲ ಏನ್ ಮಾಡೋದು ಅದೇ ಮನೇಲಾದ್ರೆ ಇವತ್ತಾರು ನಮ್ಮನೆ ಬಾಗಲ್ ತಟ್ಟಲ್ವಲ್ಲ ಚ ಇಷ್ಟು ಸಮಯಕ್ಕೆ ಅವನ್ ಬರ್ತಿದ್ದ ಅವನ್ ಬಾಗಲ್ ತಟ್ಟಿದ್ನಲ್ಲ ಅಂತ ಬಾಗಲ್ ತಟ್ಟೋದೇ ಕಾಯ್ತಾ ಇರ್ತಾನೆ ಬಾಗಲ್ ತಟ್ಟ ಆ ಬಂದೆ ಬಂದೆ ಬಂದೆ ಬಂದೆ ಅಂತ ನಿಮ್ಗೋಸ್ ನನ್ ಭಗವಂತನಿಗೋಸ್ಕರ ಅಲ್ಲ ನಿಮಗೋಸ್ರು ನಾನು ಕಾಯ್ತಾ ಇದ್ದೆ ಅಂತ ಇದು ಮನಸ್ಸಿನ ಸಾಮಾನ್ಯ ಗುಣ ಇದಕ್ಕೇನ್ ನಾವು ಗಾಬರಿ ಕೊಡ್ಬೇಕಾಗಿಲ್ಲ ಇದೇನು ತಪ್ಪು ಅಲ್ಲ ಯಾಕಂದ್ರೆ ಭಗವಂತನೇ ಆರನೇ ಅಧ್ಯಾಯದಲ್ಲಿ ಹೇಳ್ಕೊಂಡಿದ್ದಾನೆ ಕೃಷ್ಣ ಯಾವಾಗ ಹೇಳ್ತಾನೋ ಅಲ್ಲ ಅರ್ಜುನ ಯಾವಾಗ ಕೇಳ್ತಾನೋ ಅಪ್ಪಾ ಈ ಮನಸ್ಸು ಅಂತಕ್ಕಂಥದ್ದು ಅಷ್ಟು ಕಷ್ಟ ಇದನ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನುವಾಗ ಕೃಷ್ಣ ಅವನು ಮುದ್ದು ಗುರು ಅಲ್ಲ ಅವನು ಅತ್ಯಂತ ಜಾಣಗುರು ಅವನು ಹೇಳ್ತಾನೆ ಹೌದಪ್ಪ ಈ ಮನಸ್ಸು ನಿಜವಾಗಿಯೂ ದುಷ್ಕರ ಇದನ್ನ ಕಂಟ್ರೋಲ್ ಮಾಡೋದು ನಿಜವಾಗಿಯೂ ದುಷ್ಕರ ಅದಕ್ಕೋಸ್ಕರವೇ ನಾನು ಹೇಳ್ತಾ ಇರೋದು ಹೇಗೆ ಈ ಮನಸ್ಸನ್ನ ನಿಧಾನವಾಗಿ ನಿನ್ನ ಹತೋಟಿಗೆ ತರಬೇಕು ಅನ್ನೋದನ್ನ ಕೇಳು ಅಂತ ಅವನು ಹೇಳ್ತಾನೆ ನಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚರಿ ಕೇವಲ ಸನ್ಯಾಸದಿಂದಲೇ ಯಾವ ಸಿದ್ಧಿಯು ಸಂಪಾದನೆ ಆಗುವುದಿಲ್ಲ ಇವನಿಗೊಂದು ಬಾಂಬು ಅರ್ಜುನನಿಗೆ ನಾನು ಓಡೋಗ್ತೇನೆ ಯುದ್ಧ ಬಿಟ್ಟು ಓಡೋಗ್ಬಿಟ್ಟು ಸನ್ಯಾಸ ತಗೊಳ್ತೇನೆ ಕಾವಿ ಬಟ್ಟೆ ಹಾಕೊಳ್ತೇನೆ ಭಿಕ್ಷೆ ಬೆಡ್ತಾ ಆರಾಮಾಗಿ ಇದ್ಬಿಡ್ತೇನೆ ಅಂತ ನೀನು ಆರಾಮಾಗಿದ್ರೆ ನಿನಗೆ ಆ ಮನಶಾಂತಿ ಅಂತಕ್ಕಂತಹ ಸಿದ್ಧಿ ನಿನಗೆ ಸಿಗುವುದಿಲ್ಲ ಯಾಕೆ ಅಂದ್ರೆ ಅಲ್ಲಿ ಹೋಗಿ ನಿನ್ಗೆ ಯಾರೋ ಒಬ್ಬ ಇನ್ಫಾರ್ಮೇಶನ್ ಕೊಡೋರು ಇರ್ತಾರೆ ನಿನ್ನ ಭಿಕ್ಷೆ ಬೇಡ್ತಾ ಇರ್ತೀಯ ಯಾರೋ ಮನೆಯಲ್ಲಿ ಅದು ಇನ್ಫಾರ್ಮೇಶನ್ ಕೊಡೋರು ಇರ್ತಾರೆ ನೋಡು ಆ ದುರ್ಯೋದನ್ನ ಹಾಗೆ ಮಾಡ್ತಾ ಇದ್ದ ಹಾಗೆ ಮಾಡ್ತಾನ ಅದು ಉಂಟಾಗಬಾರದು ಸನ್ಯಾಸಿಗೆ ಯಾಕೆ ನಿನ್ನ ಮನಸ್ಸು ಆಗಲೇ ಬ್ರಹ್ಮನಲ್ಲಿ ನಿಂತಿರಬೇಕು ಸನ್ಯಾಸಿ ಅದು ನಿನಗೆ ಯಾಕೆ ಹಾಗಾಯ್ತು ನಿನಗಿನ್ನೂ ರಾಗದ್ವೇಷ ಇದೆ ರಾಗದ್ವೇಷ ಇದೆ ನೀನು ಅದಕ್ಕೆ ತಯಾರಾಗಿಲ್ಲ ಅದಕ್ಕೆ ಅಧಿಕಾರಿ ಅಲ್ಲ ಆದ್ರಿಂದ ಬಾಯ್ ಆದ್ರಿಂದ ನ ಕರ್ಮಣ್ ಅನಾರಂಭ ಕರ್ಮವನ್ನ ಪ್ರಾರಂಭಿಸದೆ ನೈಷ್ಕರ್ಮ್ಯವನ್ನ ಪುರುಷನು ಹೊಂದುವುದಿಲ್ಲ ಆ ಬ್ರಹ್ಮನ ಸ್ಥಿತಿಯನ್ನ ಕರ್ಮ ಮಾಡದೇ ಇರ್ತಕ್ಕಂತಹ ಸ್ಥಿತಿಯನ್ನ ಆ ಪುರುಷನು ಹೊಂದುವುದೇ ಇಲ್ಲ ಅದಕ್ಕೆ ತಯಾರೇ ಆಗುವುದಿಲ್ಲ ಮೊದಲನೇ ಮೆಟ್ಲೆ ಹೊತ್ಲಿಲ್ಲ ಅಂತ ಹೇಳಿದ್ರೆ ನಾನು ಜಂಪ್ ಮಾಡ್ತೇನೆ ಕೊನೆ ಮೆಟ್ಲಿಗೆ ಅಂತ ಹೇಳಿದ್ರೆ ಜಂಪ್ ಮಾಡೋಕೆ ಹೇಗೆ ಸಾಧ್ಯ ಅದು ಜಂಪ್ ಮಾಡಿ ಸಾಧ್ಯವಿಲ್ಲ ಆಧ್ಯಾತ್ಮ ಜೀವನದಲ್ಲಿ ಕೋತಿಗಳಾದ್ರೆ ಒಂದ್ ಮರದ ಇನ್ನೊಂದೊಂದು ಮರ ಜಂಪ್ ಮಾಡಿ ಹೋಗ್ಬೋದು ಆದ್ರೆ ಈ ಆಧ್ಯಾತ್ಮಿಕ ಜೀವನದಲ್ಲಿ ಕ್ರ್ಯಾಶ್ ಕೋರ್ಸ್ ಅಂತ ಯಾವುದೂ ಇಲ್ಲ ಪಾಪ ನಿಮ್ಗೆಲ್ಲ ಎಷ್ಟೋ ಜನ ಮೋಸ ಮಾಡ್ಬೋದು ಕ್ರಾಶ್ ಕೋರ್ಸ್ ಮಾಡಿಸ್ತೇನೆ ಸಮಾಧಿಯಲ್ಲಿ ಅಂತ ಕ್ರಾಶ್ ಕೋರ್ಸ್ ಇನ್ ಸಮಾಧಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಬಿಟ್ರೆ ನಿಮ್ ಕುಂಡಲ್ಲಿ ಹೀಗೆ ಹತ್ತಿ ಇದು ಮೇಲುಗಡೆ ಇಲ್ಲಿ ತನಕ ಬರ್ತದೆ ಎಂತ ಪಾಪ ನಮ್ಮಲ್ಲಿ ಯಾರಿಗೂ ಒಬ್ರು ಹಾಗೆ ಆಗಿಲ್ಲ ಏನೋ ಒಂದು ಅನುಭವ ಆಗ್ತಾ ಇದೆಯಲ್ಲ ಅಂತ ಆಮೇಲೆ ನೋಡಿದ್ರೆ ಆ ಜಿರಳೆ ಇಲ್ಲಿಂದ ಈಗ ಹೋಗ್ತಾ ಇದ್ದೇನೆ ಮೇಲೆ ಆ ಅನುಭವ ಆಗತ್ತೆ ಸುಲಭವಾಗಿ ಯಾರಿಗೆ ಬೇಕಾದ್ರೂ ಆಗುತ್ತೆ ಆದ್ರೆ ಎಲ್ಲರಿಗೂ ಅಷ್ಟು ಸುಲಭವಾಗಿ ಆ ಅನುಭವ ಆಗುದಿಲ್ಲ ನಾ ಕೇಳಿದ್ದೆ ಎಷ್ಟೋ ಜನಕ್ಕೆ ಎಷ್ಟು ಸುಲಭವಾಗಿ ಹೇಳ್ಬಿಡ್ತಾರೆ ಅಂದ್ರೆ ಮೊಟ್ಟ ಮೊನ್ನೆ ಬಾರಿಗೆ ಅವರು ಉಪನ್ಯಾಸ ಕೇಳಲಿಕ್ಕೆ ಬಂದಿರ್ತಾರೆ ಆ ಉಪನ್ಯಾಸ ಕೇಳಿದ ಮಾರನೇ ದಿಸ ಶುರು ಮಾಡ್ತಾರೆ ಸ್ವಾಮೀಜಿ ಏನ್ ಅನುಭವ ಆಯಿತು ಗೊತ್ತಾ ನನ್ಗೆ ಅಂತ ಆಶ್ಚರ್ಯ ಆಗ್ಬಿಡುತ್ತೆ ಅಬ್ಬಾ ಇದು ಅವ್ರದ್ ಕರಾಮತ್ತು ನನ್ ಕರ ಮತ್ತೊ ಇನ್ನೇನ್ ಕರಾಮತ್ತು ಅಂತ ಹೇಳ್ಬಿಟ್ಟ ಅದು ಹಾಗೆ ಸಾಧ್ಯವಿಲ್ಲ ಆದ್ರಿಂದ ಇದಕ್ಕೆ ಈ ಅಧ್ಯಾತ್ಮ ಜೀವನ ಅಂತಕ್ಕಂತ ಸ್ಟಮ್ಯಾಟಿಕ್ ಆಗಿ ಹೋಗಬೇಕಾಗಿರುತ್ತೆ ಯಾವ ರೀತಿಯಲ್ಲಿ ಲೌಕಿಕ ಜೀವನದಲ್ಲಿ ಒಂದು ವಿದ್ಯಾಭ್ಯಾಸ ಪಡಿಬೇಕಾದ್ರೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಹೋಗ್ಬೇಕೋ ಪಿ ಎಚ್ ಟಿ ಇದ್ದಕ್ಕಿದ್ದಾಗಿ ಆದ್ರೂ ಪಿ ಎಚ್ ಡಿ ಹೋಗಕ್ಕಾಗಲ್ಲ ಪಿ ಎಚ್ ಟಿ ಹೋಗ ಮುಂಚೆ ಒಂದು ನರ್ಸರಿ ಪಾಸ್ ಮಾಡಿರಬೇಕು ಆ ನರ್ಸರಿ ವಿದ್ಯೆ ಇಲ್ಲದೆ ಹೋದ್ರೆ ಪಿ ಎಚ್ ಡಿ ಮಾಡಲಿಕ್ಕೆ ಆಗೋದಿಲ್ಲ ಅಕ್ಷರಾಭ್ಯಾಸ ಮಾಡಬೇಕು ಇಲ್ಲಿರುವಂತಹ ಒಂದು ರೀತಿಯ ಒಂದು ಪ್ರತಿಯೊಂದು ಇಲ್ಲಿನ ವಿದ್ಯಾಭ್ಯಾಸ ಪ್ರತಿಯೊಂದು ಕೂಡ ಅವನು ಪಿ ಎಚ್ ಡಿಗ ಸಹಾಯ ಆಗತ್ತೆ ಇದು ಬೇಡ ನಾನು ಡೈರೆಕ್ಟ್ ಪಿ ಮಾಡ್ತೀನಿ ಎಂದು ಹೇಳೋಂಗಿಲ್ಲ ಮಾಡಕ್ಕಾಗೋದೇ ಇಲ್ಲ ಮೊದಲು ಇಲ್ಲಿ ತಯಾರಾಗಿರ್ಬೇಕು ಇಲ್ಲಿ ಚೆನ್ನಾಗಿ ಪ್ರತಿಯೊಂದು ಸ್ಟೇಜ್ನಲ್ಲೂ ಕೂಡ ಆತ ಆ ಒಂದು ಪರೀಕ್ಷೆಯಲ್ಲಿ ಪಾಸಾದರೆ ಆ ಒಂದು ಜ್ಞಾನದಲ್ಲಿ ಆತ ನಿಪುಣನಾದರೆ ಇದೇ ಜ್ಞಾನವನ್ನು ಬಡಿಸಿಕೊಂಡು ಆತ ಅಲ್ಲಿ ಆ ಪಿ ಎಚ್ ಡಿ ಮಾಡಲಿಕ್ಕೆ ಆತ ಸಮರ್ಥನಾಗ್ತಾನೆ ಹಾಗೆಯೇ ಈ ಜ್ಞಾನ ಅಥವಾ ಯೋಗ ಏನಿದೆಯೋ ಅದು ಅಷ್ಟು ಸುಲಭ ಅಲ್ಲ ಹೇಳಿದಷ್ಟು ಮಾಡಿದಷ್ಟು ಸುಲಭ ಅಲ್ಲ ಹಾಗೆ ಕಷ್ಟವಾ ಕಷ್ಟವೂ ಅಲ್ಲ ಸುಲಭ ಮತ್ತು ಕಷ್ಟ ಅಂತಕ್ಕಂಥದ್ದು ನಮ್ಮ ಪ್ರಯತ್ನದ ಬೇರೆ ನಿಂತುಕೊಂಡಿದೆ ಮತ್ತೆ ನಮ್ಮ ಸೋಂಬೇರಿತನ ಮೇಲೂ ನಿಂತ್ಕೊಂಡಿದೆ ನಾವು ಸೋಂಬೇರಿಗಳಾದ್ರೆ ಅಯ್ಯೋ ಕಷ್ಟಪ್ಪ ಅಂತ ಮೊದಲೇ ಬಿಟ್ಬಿಡ್ತೇವೆ ಯಾವುದೂ ಕಷ್ಟ ಅಲ್ಲ ಯಾವುದೂ ಸುಲಭವೂ ಅಲ್ಲ ನಮ್ಮ ನಮ್ಮ ಪ್ರಯತ್ನವನ್ನು ಅನುಸರಿಸಿಕೊಂಡು ಹೋಗುತ್ತೆ ಹಾಗೆಯೇ ಇಲ್ಲಿಯೂ ಕೂಡ ಕರ್ಮದ ಮೂಲಕವೇ ನಾವು ನೈಷ್ಕರ್ಮ್ಯಕ್ಕೆ ಹೋಗಬೇಕು ಕರ್ಮ ರಾಹಿತ್ಯವಾದಂತಹ ನಮ್ಮ ಸ್ಥಿತಿ ಯಾವುದಿದೆಯೋ ಬ್ರಹ್ಮಸ್ಥಿತಿ ಆ ಬ್ರಹ್ಮಸ್ಥಿತಿಗೆ ಹೋಗಬೇಕಾದ್ರೆ ಕರ್ಮದಿಂದಲೇ ಶುರು ಮಾಡಬೇಕು ಹೇ ಅರ್ಜುನ ಕೇವಲ ಸನ್ಯಾಸ ಮಾಡಿ ಅಂದರೆ ಎಲ್ಲವನ್ನು ಬಿಟ್ಟು ಓಡ್ ಹೋದರೆ ನಿನಗೆ ಯಾವ ಸಿದ್ಧಿಯೂ ಸಿಗುವುದಿಲ್ಲ ಆದ್ದರಿಂದ ಮೊದಲು ನಾನು ಹೇಳಿದಂತೆ ನೀನು ಕರ್ಮವನ್ನೇ ಮಾಡಬೇಕು ಕರ್ಮಯೋಗವನ್ನೇ ನೀನು ಮಾಡಬೇಕು ಅಂತ ಪುನಃ ಒತ್ತುತ್ತಾ ಇದ್ದಾನೆ ನಹಿ ಕಶ್ಚಿತ್ ಕ್ಷಣಮಿ ಜಾತುತಿಷ್ಠ ಕರ್ಮಕೃತ ಕಾರ್ಯತೆ ಅವಶಃ ಕರ್ಮ ಸರ್ವ ಪ್ರಕೃತೈಣ ಯಾಕೆ ಅಂತ ಒಂದು ಕಾರಣವನ್ನ ಈ ಒಂದು ಮಂತ್ರದಲ್ಲಿ ಕೊಡ್ತಾ ಇದ್ದಾನೆ ಕರ್ಮ ಅಂತಕ್ಕಂಥದ್ದು ಪ್ರಕೃತಿಯ ಗುಣ ಪ್ರಕೃತಿಯಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತಕ್ಕಂಥದ್ದು ಈ ಪ್ರಕೃತಿಯ ಗುಣ ಮೂರರಿಂದ ಮಾಡಲ್ಪಟ್ಟಿದೆ ಯಾವಾಗ ಮನುಷ್ಯ ಸತ್ವಗುಣದಲ್ಲಿ ಇರ್ತಾನೋ ನೆಲೆ ನಿಂತಿರ್ತಾನೋ ಆಗ ಜ್ಞಾನ ಆ ಸುಖ ಅಂತಕ್ಕಂಥದ್ದು ಆ ಒಂದು ಆ ದೇಹದಲ್ಲಿ ಒಂದು ಲೈಟ್ ವೈಟೆಡ್ನೆಸ್ ಇರುತ್ತೆ ಒಂದು ಆಹ್ಲಾದತನ ಎಲ್ಲಿ ಹೋದ್ರೂ ಕೂಡ ಅದೇನೋ ಒಂದು ಆನಂದ ಅವನಿಗೆ ವಿಷಯಾನಂದ ಅಲ್ಲ ಅದು ಸಿಕ್ಕಿರೋದು ಆನಂದ ಈ ಸಿಕ್ಕಿರೋದು ಆನಂದ ಆ ಆನಂದ ಅಲ್ಲ ತನ್ನಿಂತಾನೇ ಆನಂದ ಅವನಿಗೆ ಯಾವಾಗಲೂ ಉತ್ಸಾಹನಾಗಿರ್ತಾನೆ ಆನಂದ ಇರುತ್ತೆ ಅದು ಆ ಸತ್ವಶಾಲಿಯ ಒಂದು ಮನಸ್ಸಿನ ಸ್ಥಿತಿ ರಜೋಗುಣ ಇರ್ತಕ್ಕಂತಹ ಮನಸ್ಸಿನ ಸ್ಥಿತಿ ಏನಂದ್ರೆ ಯಾವಾಗಲೂ ಕ್ಯಾಲ್ಕುಲೇಷನ್ ಮಾಡ್ತಾ ಇರುತ್ತೆ ಈಗೇನ್ ಮಾಡಬೇಕು ಆಗೇನ್ ಮಾಡ್ಬೇಕು ಹಿಂಗೇನ್ ಮಾಡ್ಬೇಕು ಇದು ಮುಗೀತಾ ನಾಳೆಗೆ ಏನ್ ಮಾಡ್ಬೇಕು ಅದು ಮುಗೀತಾ ಮಧ್ಯಾಹ್ನಕ್ಕೆ ಏನ್ ಮಾಡ್ಬೇಕು ಮಧ್ಯಾಹ್ನ ಮುಗೀತಾ ನಾಳೆಗೇನ್ ಮಾಡ್ಬೇಕು ಹ್ಮ್ ಇದು ಅತ್ಯಂತ ರಜಸ್ಸಿರ್ತಕ್ಕಂಥದ್ದು ಮತ್ತೆ ಹೊರಗಡೆ ತೋರ್ಸ್ಕೊಡ್ಬೇಕು ಎಲ್ಲ ನಾನು ಮಾಡಿದ್ದೆಲ್ಲ ಇನ್ನೊಂದು ನೂರು ಜನಕ್ಕೆ ಗೊತ್ತಾಗ್ಬೇಕು ನಾನು ಮಾಡಿರೋ ಕೆಲಸ ಏನು ಅಂತ ಮುನ್ನೂರು ಜನಕ್ಕೆ ಗೊತ್ತಾಗಿ ಅವ್ರ ಭೇಷ್ ಭೇಷ್ ಅಂತ ಹೇಳ್ಬೇಕು ಆದರೆ ನನಗೆ ಸ್ವಲ್ಪ ಸಪೋರ್ಟ್ ಬರ್ತಾ ಪರವಾಗಿಲ್ಲವಾ ನಾನು ದ್ವೇಷ್ ಪರವಾಗಿಲ್ಲ ಅವನೇ ತಟ್ಕೋತಾನೆ ಯಾರೂ ತಟ್ಲಿಲ್ಲ ಅಂದರೆ ಆಮೇಲೆ ಉತ್ಸಾಹದಿಂದ ಇನ್ನೊಂದಿಷ್ಟು ಕೆಲಸ ಮಾಡ್ತಾನೆ ಇದು ಆ ರಜಸ್ಸಿನ ಗುಣ ಆಕ್ಟಿವಿಟಿ ತಮಸ್ಸಿನ ಗುಣ ಹೇಳೇಬೇಕಾಗಿಲ್ಲ ತಮಸ್ಸಿನಲ್ಲಿ ಎಲ್ಲವೂ ಕೂಡ ಅದು ಕಾರಗತ್ತಲೆ ಕವಿದಿರುವಂತೆ ಅವನಿಗೆ ಜ್ಞಾನ ಯಾವುದು ಅಜ್ಞಾನ ಯಾವುದು ಮಾಡಬೇಕಾಗಿರೋದ್ಯಾವುದು ಮಾಡ್ಬೇ ಮಾಡಬಾರ್ದು ಯಾವುದು ಒಂದು ಗೊತ್ತಾಗೋದಿಲ್ಲ ಬರೀ ಮೋಹದಲ್ಲಿ ಇರ್ತಾನೆ ನಿದ್ರ ಆಲಸ್ಯ ಅದರಲ್ಲೇ ಸುಖಾಂತರ ಅಂಥದ್ದೇ ಆಲಸ್ಯ ಅದೇ ಅದು ತಮೋಗುಣ ಇದಿಷ್ಟು ಕೂಡ ಈ ಪ್ರಕೃತಿ ಈ ಪ್ರಕೃತಿಯ ಗುಣಗಳಿಂದ ಪ್ರಚೋದಿತನಾಗಿರ್ತಕ್ಕಂತಹ ಮನುಷ್ಯ ಯಾವುದಾದ್ರೂ ಇದರಲ್ಲಿ ಕಾಂಬಿನೇಷನ್ permutation ಕಾಂಬಿನೇಷನ್ ಇರುತ್ತೆ ಸತ್ವ ರಜಸ್ಸು ರಜಸ್ಸು ಸತ್ವ ತಮಸ್ಸು ರಜಸ್ಸು ಸತ್ವ ರಜಸ್ಸು ಹೀಗೆ ಕಾಂಬಿನೇಷನ್ ಇರುತ್ತೆ ಯಾವ ಗುಣ ಯಾರಲ್ಲಿ ಡಾಮಿನೆಂಟ್ ಆಗಿರ್ತದೋ ಪ್ರಮುಖವಾಗಿರ್ತದೋ ಆ ಡಾಮಿನೆನ್ಸಿಂದ ಆ ಪ್ರಮುಖತೆಯಿಂದ ಆ ಮನುಷ್ಯನನ್ನು ಇವನು ಸತ್ವ ಇವನು ರಜಸ್ಸು ಇವನು ತಮಸ್ಸು ಹೀಗನ್ನು ಕರಿತೇವೆ ಅಷ್ಟೇ ಹೊರಟು ಪ್ಯೂರಾಗಿ ಯಾರಲ್ಲೂ ತಮಸ್ಸಿರೋದಿಲ್ಲ ಪ್ಯೂರಲ್ಲಿ ಯಾವಾಗ ಯಾರಲ್ಲೂ ರಜಸ್ಸಿರೋದಿಲ್ಲ ಪ್ಯೂರಾಗಿ ಯಾವತ್ತು ಸತ್ವ ಇರೋದಿಲ್ಲ ಯಾವಾಗ ರಜಸ್ಸೇ ಇದೆ ತಮಸ್ಸಿಲ್ಲ ಅಂತ ಸತ್ ಹೋಗ್ಬಿಡ್ತಾವ ಯಾಕೆ ಗೊತ್ತಾ ನಿದ್ರೆ ಬೇಕೇ ಬೇಕು ನಿದ್ರೆ ಇಲ್ಲದೆ ಅವನ್ ಎರಡ್ ಮೂರು ದಿವಸ ಕಳೆದು ಬಿರ್ಲಿ ನಾಲ್ಕನೇ ದಿವಸ ಅವನ ಮೆಂಟಲ್ ಆಸ್ಪತ್ರೆ ಸೇರಿಸಲೇಬೇಕು ಮತ್ತೆ ಬೇರೆ ಗತಿಯೇ ಇಲ್ಲ ಆ ಪ್ರಕೃತಿ ಅಂತಕ್ಕಂಥದ್ದು ಅವನ ಶರೀರಕ್ಕೆ ಹಾಗೂ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಡ್ತದೆ ಆ ತಮಸ್ಸಿನ ಮೂಲಕ ವಿಶ್ರಾಂತಿಯನ್ನ ಕೊಡ್ತದೆ ಹೀಗೆ ಈ ಮೂರೂ ಗುಣಗಳ ಸಮ್ಮಿಶ್ರಣವಾದಂತಹ ಈ ಮನಸ್ಸು ಈ ಮೂರೂ ಗುಣಗಳು ಕೆಲಸ ಮಾಡ್ತವೆ ಗುಣಗಳು ಕೆಲಸ ಮಾಡುವುದು ನೆನ್ಪಿಟ್ಕೊಳ್ಳಿ ಆಗ ಅದರಲ್ಲಿ ಅಹಂ ಬುದ್ಧಿ ಇಟ್ಟಂತಹ ಮನುಷ್ಯ ತಾನೇ ಕೆಲಸ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ತಾನೆ ಹಾಗೆ ಇಲ್ಲಿಯೂ ಕೂಡ ನಹಿ ಕಶ್ಚಿತ್ ಕ್ಷಣವೀ ಜಾತು ತಿಷ್ಠತ್ಯ ಕರ್ಮಕೃತ ಯಾವನೇ ಆಗ್ಲಿ ಒಂದು ಕ್ಷಣವಾದ್ರೂ ಕೂಡ ಕೆಲಸ ಮಾಡದೇ ಇರನು ಇದು ಕೃಷ್ಣನ ಮಾತು ನೋಡಿ ಬೇಸಿಕ್ ಇದು ನಾನ್ ಸುಮ್ನೆ ಕೂತ್ಕೊಂಡಿದ್ದೇನೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಕೂತ್ಕೊಂಡಿರ ಕೆಲಸ ಅಲ್ವಾ ಉಸಿರಾಡ್ತಾ ಇರೋದು ಕೆಲಸ ಅಲ್ವಾ ಆಲೋಚನೆ ಮಾಡ್ತಾ ಇರೋದು ಕೆಲಸ ಅಲ್ವಾ ಎಲ್ಲ ಕೆಲ್ಸ ಅಲ್ಲೂ ಆಕ್ಟಿವಿಟಿ ನಡೀತಾ ಇದೆ ಚಲನೆ ಅಲ್ಲಿ ಕಾರ್ಯ ನಡೀತಾ ಇದೆ ಅದೆಲ್ಲವೂ ಕೂಡ ಕೆಲಸ ಕೊನೆಗೆ ಹೇಳಿಲ್ಲ ಅಂದ್ರೂ ಸುಮ್ಮನೆ ಕೂತ್ಕೊಂಡ್ರೂ ಇದು ಕೇಳ್ಬೇಕಲ್ಲ ಮಹಾಶಯ ಈ ಮಹಾಶಯನ್ಗೋಸ್ಕರ ಹೋಗ್ಲಿ ನಾನು ದುಡಿಯೋದೇ ಸ್ಥಳ ಅಂತ ಇಟ್ಕೊಳ್ಳೋಣ ಇನ್ನೊಬ್ರು ತಂದು ಹಾಕ್ತಾರೆ ಅಂತ ಇಟ್ಕೊಳ್ಳೋಣ ಆಗ ಇದು ಕೆಲಸ ಅಲ್ವ ಅಡಲೇಬೇಕು ಯಾರೂ ಕೂಡ ಕೆಲಸದಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಈ ಮಾತು ಕಾರ್ಯತೇಹಿ ಅವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ ಗುಣೈಹಿ ಹೇಳಿದ್ದ ಪ್ರಕೃತಿಯಿಂದ ಹುಟ್ಟಿರುವಂತಹ ಗುಣಗಳಿಂದ ಚೋದಿಸಲ್ಪಟ್ಟು ಪ್ರತಿಯೊಬ್ಬನೂ ಕೂಡ ಪ್ರತಿಯೊಂದು ಜೀವಿಯೂ ಕೂಡ ಅವಶಃ ಇದು ವರ್ಡ್ ಅವಶಃ ವಶ ಅಂದ್ರೆ ನಮ್ಮ ವಶದಲ್ಲಿ ನಾವಿರ್ತಕ್ಕಂಥ ಆ ನಾನು ನಾಳೆಗೆ ಈ ಕೆಲಸ ಮಾಡಬೇಕು ಅನ್ನುವಂತಹ ನಾನು ನನ್ನ ವಶದಲ್ಲಿ ಇದೆ ಪ್ರತಿಯೊಂದು ಆ ವಶದಂತೆ ನಾನು ಕೆಲಸ ಮಾಡ್ತೇನೆ ಆದರೆ ಪ್ರತಿಯೊಂದು ಕೂಡ ಅವಶವೇ ನಾನು ಆ ರೀತಿಯಲ್ಲಿ ಆಲೋಚನೆ ಮಾಡಬೇಕಾದ್ರೂ ಕೂಡ ನನ್ನ ಗುಣವೇ ಕಾರಣ ನಾನು ಆ ರೀತಿಯಲ್ಲಿ ಆಲೋಚನೆ ಮಾಡಿದೆ ಅಂದ್ರೆ ಯಾಕೆ ಆ ರೀತಿ ಆಲೋಚನೆ ಮಾಡಿದೆ ಅಂದ್ರೆ ಯಾವುದೋ ಒಂದು ನನಗೆ ಪ್ರಚೋದನೆ ಮಾಡ್ತು ಈ ರೀತಿಯಲ್ಲಿ ನೀನು ಆಲೋಚನೆ ಮಾಡಬೇಕು ಅದು ಆ ಗುಣಗಳ ಕಾರ್ಯ ಹೀಗಾಗಿ ಪ್ರತಿಯೊಬ್ಬನೂ ಕೂಡ ಆ ಗುಣಗಳಿಂದ ಅವಶ್ಯವಾಗಿ ವಿಧಿ ಇಲ್ಲದೆ ವಿಧಿ ಇಲ್ಲದೆ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಹೀಗಾಗಿಯೇ ಕೆಲಸ ಮಾಡಲೇಬೇಕಾದ್ರಿಂದ ಕೆಲಸವನ್ನು ತಪ್ಪಿಸಿಕೊಳ್ಳಕ್ಕೆ ಆಗೋದೇ ಇರೋ ಇಲ್ಲದೇ ಇರೋದ್ರಿಂದ ಕೆಲಸ ಮಾಡ ಇದು ಲಾಜಿಕ್ ಕೆಲಸವನ್ನು ಯಾಕೆ ಮಾಡಬೇಕು ಒಂದನೇ ಲಾಜಿಕ್ ಏನು ಅಂದರೆ ನಾಲ್ಕನೇ ಮಂತ್ರದಲ್ಲಿ ನಿನಗೆ ಬೇಕಾದಂತಹ ಜ್ಞಾನವೂ ಕೂಡ ಕರ್ಮದ ಸಹಾಯವಿಲ್ಲದೇ ಬರುವುದರಿಂದ ಬರದೇ ಇರುವುದರಿಂದ ಕರ್ಮದ ಸಹಾಯ ಬೇಕೇ ಬೇಕು ಕರ್ಮದ ಸಹಾಯವಿಲ್ಲದೆ ಅದು ಉಂಟಾಗುವುದಿಲ್ಲ ನಿನ್ನೊಂದು ಉತ್ಪತ್ತಿ ಆಗುವುದಿಲ್ಲ ಆದ್ದರಿಂದ ಕರ್ಮ ಇದು ಜ್ಞಾನಯೋಗಿಗೆ ಕರ್ಮ ಮಾಡಬೇಕು ಅಂತ ಎರಡನೇದು ಕರ್ಮಯೋಗಿ ಏನದು ಒಂದು ಕ್ಷಣವೂ ಒಬ್ಬನು ಕೆಲಸ ಮಾಡದೆ ಸುಮ್ಮನಿರಲಾರ ಆದ್ದರಿಂದ ಸುಮ್ಮನಿರದೇ ಇರುವುದರಿಂದ ಕೆಲಸ ಮಾಡೆ ಈ ಎರಡು ಲಾಜಿಕ್ ಇಂದ ಆತ ಹೇಳ್ತಾ ಇದ್ದೇನೆ ಈ ಕೆಲಸ ಅಂತಕ್ಕಂಥದ್ದು ಕರ್ಮ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಒಂದು ಲೌಕಿಕ ಜೀವನವನ್ನ ಬದುಕಬೇಕಾದ್ರೂ ಕೂಡ ಕೆಲಸವನ್ನ ಮಾಡಲೇಬೇಕು ಎರಡನೇದು ನಮಗೆ ಜ್ಞಾನ ಬೇಕು ಲೌಕಿಕ ಜೀವನ ಬೇಡ ಅಧ್ಯಾತ್ಮ ಮಾರ್ಗದಲ್ಲಿ ಹೋಗ್ತೇನೆ ನಡೀತೇನೆ ಅಲ್ಲಿಗೆ ಹೋಗ್ತೇನೆ ಅಂದ್ರೆ ಕೆಲಸ ಬೇಕು ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೊಸ ಸಂಪ್ರದಾಯವನ್ನು ಹುಟ್ಟು ಹಾಕಿದ್ರು ಸನ್ಯಾಸ ಇಲ್ಲಿಯ ತನಕ ಸನ್ಯಾಸ ಜೀವನದಲ್ಲಿ ಕೆಲಸ ಅನ್ನೋದು ಇರಲೇ ಇಲ್ಲ ಸ್ವಾಮೀಜಿ ಬರೋ ತನಕ ಸ್ವಾಮೀಜಿ ಬಂದ್ರು ಈ ದಶನಾಮಿ ಸಂಪ್ರದಾಯಕ್ಕೆ ಅವರೊಂದು ಹೊಸ ಒಂದು ಕೊಡುಗೆ ಕೊಟ್ಟಿದ್ದೇನು ಅಂತ ಹೇಳಿದ್ರೆ ಈ ಧಾರ್ಮಿಕ ಜೀವನದಲ್ಲಿ ಸನ್ಯಾಸಿ ಆದವನು ಕೂಡ ಜಗತ್ತಿನ ಹಿತಕ್ಕೋಸ್ಕರ ತನ್ನ ಆತ್ಮದ ಮೋಕ್ಷಕ್ಕೋಸ್ಕರ ಕೆಲಸವನ್ನು ಮಾಡಬೇಕು ಕಾರ್ಯವನ್ನು ಮಾಡು ನಿನಗೋಸ್ಕರ ಅಲ್ಲ ನಿನಗೋಸ್ಕರ ಅಲ್ಲ ನಿನ್ನ ಚಿತ್ತ ಶುದ್ಧಿಗೋಸ್ಕರ ಜಗತ್ತಿನ ಹಿತಕ್ಕೋಸ್ಕರ ಕೆಲಸವನ್ನು ಮಾಡು ಇಲ್ಲಿಯವರೆಗೆ ಯಾರು ಕೂಡ ಸನ್ಯಾಸಿಗಳು ಶಂಕರರ ಭಾಷ್ಯವನ್ನು ನೀವು ನೋಡಿದ್ರೂ ಗೊತ್ತಾಗತ್ತೆ ಎಲ್ಲ ಅಲ್ಲಿ ತನಕ ಸನ್ಯಾಸದ ಕಲ್ಪನೆ ಏನು ಅಂದರೆ ಸನ್ಯಾಸ ಅಂದರೆ ಕೆಲಸಗಳನ್ನೆಲ್ಲ ಬದಿಗೆ ಇಟ್ಟು ಅಲ್ ಬಂದು ಸೇರ್ಕೊಂಡು ಬಿಡುತ್ತೆ ಕಾವಿ ಬಟ್ಟೆ ಹಾಕ್ಕೊಂಡು ಭಿಕ್ಷಾವೃತ್ತಿಯನ್ನು ಅನುಸರಿಸಿ ಕೇವಲ ಜ್ಞಾನದಲ್ಲಿ ನೆಲೆ ಅಂತ ತಯಾರಾಗಿದ್ಯೋ ಬಿಟ್ಟಿದ್ಯೋ ಅದು ಬೇರೆ ಪ್ರಶ್ನೆ ಹೀಗಾಗಿ ಸ್ವಾಮಿಜಿ ಮೊಟ್ಟ ಮೊದಲೇದಾಗಿ ಇಂತಹ ಕ್ರಾಂತಿಕಾರಿಯಾದಂತಹ ಆಲೋಚನೆಯನ್ನು ಹುಟ್ಟಿ ಹಾಕಿದಾಗ ಎಷ್ಟು ವಿರೋಧ ಬಂತು ಅಂದರೆ ಸನ್ಯಾಸಿಗಳ ಒಂದು ವಲಯದಲ್ಲಿ ಸರ್ಕಲ್ ಅಲ್ಲಿ ಕಂಖಲ್ ಕನ್ಕಲ್ ಅಂತ ನಮ್ಮ ಒಂದು ದೊಡ್ಡ ಆಸ್ಪತ್ರೆ ಇದೆ ಸ್ವಾಮಿ ವಿವೇಕಾನಂದ್ರ ಇಬ್ಬರು ಶಿಷ್ಯರು ಸ್ವಾಮಿ ಕಲ್ಯಾಣ ಮತ್ತು ಸ್ವಾಮಿ ಅವರ ಹೆಸರು ಅವರ ಹೆಸರು ರಾವ್ ಮಹಾರಾಜ್ ಅಂತ ಹೇಳಿಬಿಟ್ಟು ಮರಾಠಿಯವರು ಮಿಲಿಟ್ರಿಯಲ್ಲಿದ್ದರು ನೀರು ಆಗುತ್ತೆ ಅವರಿಬ್ಬರು ಕೂಡ ಮಹಾನ್ ಕರ್ಮಯೋಗಿಗಳು ಅವರು ಅಲ್ಲಿರಬೇಕಾದಂಥ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಅಲ್ಲಿರ್ತಕ್ಕಂತಹ ಸಂಪ್ರದಾಯಸ್ಥ ಎಲ್ಲ ಸನ್ಯಾಸಿಗಳು ಕೂಡ ಆ ನಮ್ಮ ರಾಮಕೃಷ್ಣ ಮಠದ ಸನ್ಯಾಸಿಗಳನ್ನು ಭಂಗಿ ಸಾಧುಗಳು ಭಿ ಸಾಧುಗಳು ಅಂದ್ರೆ ಅತ್ಯಂತ ನೀಚ ಕೆಲಸ ಮಾಡ್ತಕ್ಕಂತಹ ಆ ಸಾಧುಗಳು ಅಂತ ಹೇಳಿ ಒಂದು ರೀತಿಯಲ್ಲಿ ತಿರಸ್ಕಾರವನ್ನು ಮಾಡ್ತಿರ್ತಾರೆ ತಿರಸ್ಕಾರ ಮಾಡ್ತಿರ್ತಾರೆ ಅವರನ್ನು ತಮ್ಮ ವಲಯಕ್ಕೆ ಸೇರಿಸ್ಕೊಡ್ತಾ ಇರಲಿಲ್ಲ ಇದೇನು ವಿಚಿತ್ರವಾಗಿ ಇವರು ಅಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆ ಮಾಡ್ತಾರಂತೆ ಅಲ್ಲಿ ಕ್ಲೀನ್ ಮಾಡ್ತಾರಂತೆ ಆದ್ದರಿಂದ ಇವರು ತೋಟೀ ಸ್ವಾಮಿಗಳು ಅಂತ ಭಂಗಿಯ ಸ್ವಾಮಿಗಳು ಸ್ವಾಮಿಗಳು ಅಂತ ಆದ್ರೆ ಯಾವಾಗ ಅವರು ಆ ಸ್ವಾಮಿಗಳ ಹಿಂದೆ ಇರ್ತ ಇರ್ತಕ್ಕಂತಹ ಆ ಅನುಷ್ಠಾನ ವೇದಾಂತವನ್ನು ನೋಡಿದರೂ ಅಲ್ಲಿರ್ತಕ್ಕಂತಹ ಅತ್ಯಂತ ಹಿರಿಯ ಸ್ವಾಮೀಜಿಯಾದಂತಹ ಧನರಾಜ್ಗಿರಿ ಕೈಲಾಸಾಶ್ರಮದ ಆಗಿನ ಮಹಾಮಂಡಲೇಶ್ವರ್ ಅವರಿಗೆ ಗೊತ್ತಾಯಿತು ಇದು ಸಾಮಾನ್ಯವಲ್ಲ ಇದು ಮಹಾಪುರುಷನಿಂದ ಬಂದಂತಹ ಅನುಷ್ಠಾನ ವೇದಾಂತ ಇದು ನಾವೆಲ್ಲ ಬಾಯಲ್ಲಿ ಏನು ಹೇಳ್ತಾ ಇದ್ದೀವಿಯೋ ಪುಸ್ತಕದಲ್ಲಿ ಏನು ಬದ್ನೆಕಾಯಿ ಓದ್ತಾ ಇದ್ದೇವಿಯೋ ಅದರ ಇಲ್ಲಿ ಅನುಷ್ಠಾನ ನಡೀತಾ ಇದೆ ಇಲ್ಲಿ ಪ್ರತಿಯೊಂದು ಜೀವನದಲ್ಲಿಯೂ ಕೂಡ ಅದೇ ಭಗವಂತನನ್ನು ನೋಡ್ತಾ ಆ ಭಗವಂತನ ಸೇವೆಯ ಮುಖಾಂತರ ಆತ್ಮವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತ ಒಂದು ಪರಿ ಇದು ಆಗ ಗೊತ್ತಾದಾಗ ಅವರೇ ಧನರಾಜ್ಗಿರಿ ಹೇಳ್ತಾರೆ ಮೊದಲು ಇವರನ್ನ ಬಂಡಾರಕ್ಕೆ ಕರೀರಿ ನನ್ನ ಜೊತೆ ಕೂಡಿಸಿ ಇಲ್ಲದೆ ಹೋದ್ರೆ ನಿಮ್ ಭಂಡಾರಕ್ಕಿದ್ಮೇಲೆ ನಾನು ಬರೋದೇ ಇಲ್ಲ ಅಂತ ಯಾವಾಗ ಅಂತ ದೊಡ್ಡ ಧನರಾಜ್ ಗಿರಿ ಅಂದ್ರೆ ಭಯಂಕರ ವಿದ್ವತ್ತು ಸ್ಕಾಲರ್ ಅವರು ಅಂತ ದೊಡ್ಡ ಸಾಧಕರು ಸಾಧುಗಳು ಅವ್ರು ಹೇಳಿದ್ಮೇಲೆ ಬೇರೆಯವರ ಬಾಲ ಮುಚ್ಕೊಂಡ ತಮಾಷೆ ಏನು ಅಂದ್ರೆ ಅಲ್ಲಿಯ ತನಕ ತಾತ್ಸಾರವಾಗಿ ನೋಡ್ತಕ್ಕಂತಹ ಆ ಸನ್ಯಾಸಿಗಳ ವಲಯಗಳು ಈ ಜಗತ್ನಲ್ಲಿ ಎಲ್ಲೇ ಇರಲಿ ನೋಡಿ ಈಗ ಈಗ ಎಲ್ಲೆಲ್ಲಿ ಸನ್ಯಾಸಿಯ ಮಠಗಳಿದೆಯೋ ಅಲ್ಲಿ ಸೇವೆ ಇಲ್ಲದೆ ಹೋದ್ರೆ ಕೇಳಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಇವರು ಸೇವೆ ಮಾಡ್ತಾರೆ ಒಂದು ಸ್ಕೂಲು ಇಲ್ಲ ಅಂದ್ರೆ ಒಂದು ಹಾಸ್ಪಿಟ್ಲು ಇಲ್ಲ ಅಂದ್ರೆ ಬೇರೆ ಏನೋ ಒಂದು ಬಂದಿರುತ್ತೆ ಹೇಗೆ ಬಂತದ್ದು ಅಷ್ಟು ಕಟ್ಟುನಿಟ್ಟಾಗಿ ಇದ್ದಂತಹ ಸಮುದ್ರವನ್ನು ಹಾರದೇ ಇರತಕ್ಕಂತಹ ಎಲ್ಲರೂ ಸಮುದ್ರ ಹಾರೇ ಬಂದಿದ್ದಾರೆ ಮೊದಲು ಆ ಕೆಲಸ ಮಾಡಿದೆ ಸ್ವಾಮೀಜಿ ಎಲ್ಲಿ ತಗೊಳ್ಬೇಕು ಅಲ್ಲಿ ತೆಗೆದುಕೊಂಡು ನಿರ್ದಾಕ್ಷಿಣ್ಯವಾಗಿ ಯಾರ್ಯಾರನ್ನ ಬಿಡಬೇಕು ಅದನ್ನೆಲ್ಲವೂ ನಿರ್ದಾಕ್ಷಿಣ್ಯವಾಗಿ ಬಿಟ್ಬಿಟ್ಟರು ತಲೆ ಬಾಲ ಬಿಟ್ಬಿಟ್ಟು ಧರ್ಮದಲ್ಲಿ ಮುಖ್ಯವಾದ ಅಂಶ ಏನು ಅದನ್ನ ಇಟ್ಕೊಂಡ್ರು ಅಧ್ಯಾತ್ಮ ಹಾಗೆ ಇಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಈ ಕರ್ಮ ಅನ್ನೋದು ಎಷ್ಟು ಮುಖ್ಯ ಅಂತ ನಮಗೆ ಗೊತ್ತಾಗುತ್ತೆ ಕರ್ಮಕ್ಷೇತ್ರ ಅಂತಕ್ಕಂಥ ಎಷ್ಟು ಮುಖ್ಯ ಒಬ್ರು ಆಮೇಲೂ ಕೂಡ ನಮ್ಮಲ್ಲಿ ಇಷ್ಟೆಲ್ಲ ಆದ್ಮೇಲೂ ಕೂಡ ಹೊಸದಾಗಿ ಮಠದ ಮಠವನ್ನ ಸೇರ್ತಾರಲ್ಲ ಬ್ರಹ್ಮಚಾರಿಗಳಲ್ಲಿ ಒಂದು ಸಂಶಯ ಗುರುಮಹಾರಾಜ್ರು ಹೇಳ್ಬಿಟ್ಟಿದ್ದಾರೆ ಠಾಕೂರ್ ಹೇಳ್ಬಿಟ್ಟಿದ್ದಾರೆ ಶ್ರೀರಾಮಕೃಷ್ಣ ಹೇಳ್ಬಿಟ್ಟಿದ್ದಾರೆ ಮೊದಲು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಆಮೇಲೆ ಸಂಸಾರಕ್ಕೆ ಹೋಗ್ಬೇಕು ಕರ್ಮ ಗಿರ್ಮ ಎಲ್ಲ ಮಾಡ್ದು ಸಿಕ್ಕ ಹಾಕೊಳ್ತೀರಾ ಅಂತ ಯಾರೋ ಒಬ್ಬ ಶಾರದಾ ದೇವಿಯವರು ಬಂದು ಕೇಳ್ತಾರೆ ಯಾರು ಬ್ರಹ್ಮಚಾರಿಗಳು ಅಮ್ಮ ಈ ರೀತಿ ಹೇಳ್ತಾ ಇದ್ದಾರೆ ಈ ಬ್ರಹ್ಮಚಾರಿಗಳು ತಪಸ್ಸೇ ಮುಖ್ಯ ತಪಸ್ಸಿನ ಜೀವನವೇ ಮುಖ್ಯ ಜ್ಞಾನವೇ ಮುಖ್ಯ ಎಲ್ಲ ಕೆಲಸ ಕಾರ್ಯ ಸೇವೆ ಎಲ್ಲ ನಮ್ಗೆ ಅಲ್ಲ ಸನ್ಯಾಸಿಗಳಿಗೆ ಅಂತ ಆಗ ಶಾರದಾದಿಯವರು ಒಂದು ಮಾತಾಡ್ತಾರೆ ನೋಡಪ್ಪ ಈಗಿನ ಸಮಾಜ ಭಿಕ್ಷೆಗೆ ಯೋಗ್ಯವಾದಂತಹ ಸಮಾಜ ಅಲ್ಲ ಹಿಂದಿನ ಕಾಲದಲ್ಲಿ ಸನ್ಯಾಸಿಗಳಿಗೆ ಭಿಕ್ಷೆ ನೀಡುವಂತಹ ಒಂದು ಧರ್ಮ ಇತ್ತು ಈಗಿನ ಕಾಲದಲ್ಲಿ ನಿಧಾನವಾಗಿ ಆ ಧರ್ಮ ಹೋಗ್ತಾ ಇದೆ ಮುಂದೆ ಒಮ್ಮೆ ಒಂದು ಕಾಲ ಬರ್ತದೆ ಭಿಕ್ಷೆ ಅನ್ನುವಂತಹ ಒಂದು ಪದ್ಧತಿ ಸಮಾಜದಲ್ಲಿ ಇರೋದಿಲ್ಲ ಅವರಿಗೆ ಈ ರೀತಿ ನೀತಿಯೇ ಗೊತ್ತಿರುವುದಿಲ್ಲ ಅಮ್ಮ ಒಂದು ಸನಾತನ ಧರ್ಮದ ರೀತಿ ನೀತಿ ಕೂಡ ಅನ್ನೋದು ಗೊತ್ತೇ ಇರೋದಿಲ್ಲ ಅಂತಹ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ ಇದಕ್ಕೆ ಏನ್ಮಾಡ್ತೀರಾ ಶರೀರ ಮಾಧ್ಯಮ ಖದು ಧರ್ಮ ಸಾಧನ ಜಪ ತಪ ಮಾಡಬೇಕಾದ್ರೂ ಶರೀರ ಗಟ್ಟಿ ಇರಬೇಕು ಶರೀರ ಗಟ್ಟಿ ಇರಬೇಕಾದ್ರೆ ಊಟ ನಡಿಬೇಕು ಏನ್ಮಾಡ್ತೀರಾ ಅದಕ್ಕೆ ಆದ್ದರಿಂದ ನೀವು ಈ ಸೇವೆ ಕಾರ್ಯವನ್ನು ಮಾಡುವುದರಿಂದಲೇ ಜನರು ನಿಮಗೆ ಇದು ಮಾಡಿ ದುಡ್ಡು ಕೊಡ್ತಾರೆ ನೋಡಿ ಆಕೆಯಾ ಬುದ್ಧಿಮತ್ತೆ ನೋಡಿ ಶಾರದಾ ದೇವಿಯವರು ನೋಡಪ್ಪ ನಿಮಗೆಲ್ಲ ಕೆಲಸ ಮಾಡಲಿಕ್ಕೆ ಆದ್ರೆ ನೀವು ಮಠದಲ್ಲಿ ಇರಿ ೇ ಹೋದ್ರೆ ನೀವು ಬೇರೆ ಕಡೆ ನೋಡ್ಕೊಡಿ ನೋಡಿ ತಾಯಿ ಹೃದಯ ಸಾಮಾನ್ಯವಾಗಿ ಬಿಟ್ಟು ಹೋಗಿ ಅಂತ ಹೇಳುವುದಿಲ್ಲ ಆದ್ರೂ ಕೂಡ ಇಲ್ಲಿ ನಿರ್ದಾಕ್ಷಿಣ್ಯವಾದಂತ ಉತ್ತರ ಕೊಟ್ಟಿದ್ದಾರೆ ನೋಡಿ ಇದು ನಿರ್ದಾಕ್ಷಿಣ್ಯ ಯಾಕೆ ಅಂದ್ರೆ ಇದು ಈ ರೀತಿಯೇ ನಡೆಯುತ್ತೆ ಬೇಕಿದ್ರೆ ಇರಿ ಬೇಡಿದ್ರೆ ಹೋಗಿ ಅಂತ ಯಾಕೆ ಅವ್ರಿಗೆ ಗೊತ್ತಿತ್ತು ಮುಂದೆ ಇಡೀ ಸಮಾಜ ಇದೇ ರೀತಿಯಲ್ಲಿ ರೂಪುಗೊಳ್ಳುತ್ತೆ ಕರ್ಮವನ್ನು ಮುಖ್ಯವಾಗಿ ತೆಗೆದುಕೊಂಡು ಆ ಕರ್ಮದ ಮುಖಾಂತರವಾಗಿ ಅಧ್ಯಾತ್ಮ ಮಾರ್ಗದಲ್ಲಿ ನಡೆಯುವಂತಹ ಒಂದು ಪ್ರಯತ್ನವನ್ನು ನಡೆಸುತ್ತೆ ಅಂತ ಸ್ವಾಮೀಜಿ ಅವತ್ತೇ ನೂರ ಐವತ್ತು ವರ್ಷಗಳ ಹಿಂದೆ ಅಂದ್ರೆ ನೂರ ಇಪ್ಪತ್ತು ವರ್ಷಗಳ ಹಿಂದೆ ಮನಗಂಡಿದ್ರು ಸ್ವಾಮೀಜಿ ಆ ಮೆಸೇಜ್ ಕೊಡೋಕ್ಕಿಂತ ಮುಂಚೆ ಆದ್ದರಿಂದ ನೋಡಿ ಕರ್ಮ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂತ ಅದನ್ನೇ ತುಂಬಾ ಚೆನ್ನಾಗಿಲ್ಲಿ ಹೇಳ್ತಾ ಇದ್ದಾನೆ ಎರಡು ರೀತಿ ವ್ಯಕ್ತಿಗಳಿರ್ತಾರಂತೆ ಭಗವಂತನ ಒಂದು ರೀತಿಯಲ್ಲಿ ಯಾವ ವ್ಯಕ್ತಿಗಳು ಅಂತ ಆರನೇ ಮಂತ್ರದಲ್ಲಿ ಹೇಳ್ತಾ ಇದ್ದಾನೆ ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸ ಸ್ಮರನ್ ಇಂದ್ರಿಯಾರ್ಥಾನ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಚದೆ ಒಂದನೇ ಮನುಷ್ಯ ತಗೊಳ್ಳೋಣ ಈ ಮನುಷ್ಯ ಏನ್ ಮಾಡಿದ್ದಾನೆ ಅಂದ್ರೆ ಯಾವ ಕರ್ಮವು ನಾನು ಮಾಡುವುದಿಲ್ಲ ಕೇವಲ ಜ್ಞಾನೋಪಾಸನೆಯನ್ನು ಮಾಡ್ತೇನೆ ನನಗೆ ಯಾವ ಕರ್ಮವೂ ಬೇಕಾಗಿಲ್ಲ ಅಂತ ಹೇಳಿ ಎಲ್ಲಾ ಕರ್ಮವನ್ನು ಬಿಟ್ಟು ಸಮಾಜದ ಕಾರ್ಯಗಳನ್ನೆಲ್ಲ ಬಿಟ್ಟು ಮನೆ ಎಲ್ಲ ಬಿಟ್ಟು ಬಿಟ್ಟು ಏನ್ ಮಾಡ್ದ ಕಾಡಿಗೋದ ಕಾಡಿಗೋಗಿ ಏನ್ ಮಾಡ್ದ ಧ್ಯಾನಕ್ಕೆ ಅಂತ ಕೂತ್ಕೊಂಡ ಧ್ಯಾನಕ್ಕೆ ಅಂತ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ ಈ ಮನುಷ್ಯ ಅಂದ್ರೆ ಕರ್ಮೇಂದ್ರಿಯಾಣಿ ಸಂಯಮ ಕರ್ಮೇಂದ್ರಿಯಗಳನ್ನು ಸಂಯಮ ಮಾಡ್ತಾ ಅಂದ್ರೆ ಕರ್ಮೇಂದ್ರಿಯಗಳು ಐದು ಆ ಐದು ಕರ್ಮೇಂದ್ರಿಯಗಳು ಕರ್ಮವನ್ನು ಮಾಡ್ತಕ್ಕಂಥ ಇಂದ್ರಿಯಗಳು ಯಾವುದಿದೆಯೋ ಬಾಯಿ ಮನಸ್ಸು ಇತ್ಯಾದಿಗಳು ಕೈ ಕಾಲು ಇದೆಲ್ಲ ಕರ್ಮೇಂದ್ರಿಯಗಳು ಈ ಕರ್ಮೇಂದ್ರಿಯಗಳ ಕೆಲಸವನ್ನ ಕರ್ಮೇಂದ್ರಿಯನ್ನು ಉಪಯೋಗಿಸ್ತಾ ಇಲ್ಲ ಅವನು ಏನ್ ಮಾಡಿದಾನೆ ಸಂಯಮ್ಯ ಹೀಗೆ ತಪಸ್ಸು ಕೂತ್ಕೊಂಡ್ಬಿಟ್ಟಿದ್ದಾನೆ ಕೈಗಳಿಂದ ಕೆಲಸ ಮಾಡಲ್ಲ ಕಾಲಿಂದ ಎಲ್ಲೂ ನಡೆಯೋದಿಲ್ಲ ಮಾತಾಡೋಲ್ಲ ಈ ಕೆಲಸಗಳನ್ನೆಲ್ಲ ನಾನು ಮಾಡೋದಿಲ್ಲ ಆದರೆ ಮನಸಾ ಸ್ಮರನ್ ಆಸ್ತೆ ಮನಸ್ಸಿನಲ್ಲಿ ಮಂಡಿಗೆ ತಿಂತ ಇದ್ದಾನೆ ಯಾವ ಯಾವ ಕೆಲಸಗಳು ಅವನ ಕರ್ಮೇಂದ್ರಿಯಗಳಿಂದ ನಡೆಯಬೇಕಿತ್ತೋ ನಡೆಯಬಹುದಾಗಿತ್ತೋ ಈ ಸಮಾಜದಲ್ಲಿ ಆ ಎಲ್ಲ ಕರ್ಮೇಂದ್ರಿಯನ್ನ ಉಪಯೋಗಿಸಿಕೊಂಡು ಮನಸ್ಸಿನಲ್ಲಿಯೇ ಕೆಲಸ ಮಾಡ್ತಾ ಇದ್ದಾನೆ ಮನಸ್ಸಿನಲ್ಲಿಯೇ ಪಿಕ್ನಿಕ್ ಮಾಡ್ತಾ ಇದ್ದಾನೆ ಮನಸ್ಸಿನಲ್ಲಿಯೇ ಮಜಾ ಮಾಡ್ತಾ ಇದ್ದಾನೆ ನೋಡಿ ಕೃಷ್ಣ ಒಂದು ೇಟ್ ಹಾಕ್ತಾ ಇದ್ದಾನೆ ಹೊರಗೆ ಕೆಲಸ ಮಾಡ್ತಾ ಇಲ್ಲ ಮನಸ್ಸಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಇದು ಆಗೋದಿಲ್ಲ ನಿಮ್ಮ ನಿಷ್ಕಾಮ ಅಥವಾ ನಿಷ್ಕರ್ಮ ನೈಷ್ಕರ್ಮ್ಯ ಅಂದ್ರೆ ಮನಸ್ಸು ಕೂಡ ಕೆಲಸ ಮಾಡಬಾರ್ದು ಕೇವಲ ಆ ಧ್ಯಾನದಿಂದ ಬ್ರಹ್ಮನಲ್ಲಿಯೇ ಮನಸ್ಸನ್ನ ನೆಲೆ ನಿಲ್ಲಿಸಿ ಬ್ರಹ್ಮದ ಮುಖಾಂತರವಾಗಿ ಅದು ನಿಶ್ಚಲವಾಗಬೇಕು ಶಾಂತವಾಗಬೇಕು ಆ ಶಾಂತವಾದಂತಹ ಮನಸ್ಸಿನ ಸ್ಥಿತಿಯೇ ನೈಷ್ಕರ್ಮ್ಯ ಯಾವ ಕರ್ಮವನ್ನು ಮನಸ್ಸು ಮಾಡುವುದಿಲ್ಲ ಏನು ಬೇಕು ಬೇಕು ಅಂತ ಹೇಳೋದೇ ಇಲ್ಲ ಮನಸ್ಸು ಬೇಕು ಅಂದಾಗ ಕರ್ಮೇಂದ್ರಗಳು ಕೆಲಸ ಮಾಡುತ್ತೆ ಇದೇ ಲಾಜಿಕ್ ನಮ್ಮ ಕೆಲಸ ಹೇಗೆ ಉತ್ಪತ್ತಿ ಆಗತ್ತೆ ಅಂತ ನಾವು ಆಲೋಚನೆ ಮಾಡಿದೀವಾ ನಮ್ಮ ಕೆಲಸ ನಾವು ಸುಮ್ಮನೆ ಕೂತ್ಕೊಂಡೇ ಇರ್ತೇವೆ ಆ ಎಲ್ಲಿವರೆಗೆ ನಾವು ಸೀರಿಯಲ್ ಮಧ್ಯದಲ್ಲಿ ಅವಾಗ ಅವಾಗ ಬರ್ತಾ ಇರತಕ್ಕಂಥ ಅಡ್ವರ್ಟೈಸ್ಮೆಂಟ್ ನೋಡೋದಿಲ್ವೋ ಅಲ್ಲಿ ತನಕ ಸೀರಿಯಲ್ ಮಧ್ಯದಲ್ಲಿ ಒಂದೊಂದು ಝಲಕ್ ಅಂತ ಹೇಳ್ತಾರಲ್ಲ ಝಲಕ್ ಅಂತ ಅವ್ರ ಉಪಯೋಗಿಸ್ತಕ್ಕಲಕ್ ಅಂತ ಒಂದು ಹೀಗೆ ಬಂದು ಹೋಗುತ್ತೆ ಸೆಕೆಂಡ್ಸ್ ಆ ಥರ್ಟಿ ಸೆಕೆಂಡ್ಸ್ ನೋಡ್ತೀರಲ್ಲ ನೀವು ಮಧ್ಯದಲ್ಲಿ ಐದು ನಿಮಿಷ ಐದು 30 ಸೆಕೆಂಡ್ಸ್ ಆ ಮನ್ಸಲ್ಲಿ ನೀವು ಎಷ್ಟಾಯ್ತು ಎರಡೂವರೆ ನಿಮಿಷ ಆಯ್ತಾ ಎರಡೂವರೆ ನಿಮಿಷ ಆ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ರೆ ಈ ಒಂದು ಕಾರು ನನಗೆ ನಾಳೆ ಬರ್ದೆ ಹೋದ್ರೆ ನೋಡ್ತಾ ಇರಿ ಬೇಕೇ ಬೇಕು ಸಾಲ ಆದ್ರೂ ಆಯ್ತು ಸೋಲಾದ್ರೂ ಆಯ್ತು ಸೋಲ ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ಹೇಳ್ತಾರೆ ಹಾಗೆ ಸಾಲ ಸೋಲ ಅಂತ ಹೇಳೋದ್ ವೇ ಮಾಡಿ ನಾನು ಏನ್ ಮಾಡ್ಬೇಕು ಕಾರು ನಾಳೆ ನಮ್ಮ ಮನೆ ಮುಂದೆ ನಿಂತಿರ್ಬೇಕು ಈಗ ಅದು ಹೇಳ್ಬಿಟ್ರೆ ಆಗತ್ತಾ ಅದಕ್ಕೆ ಏನ್ ಮಾಡ್ಬೇಕು ಕರ್ಮೇಂದ್ರಿಯನ್ನು ಉಪಯೋಗಿಸಬೇಕು ನಿಯತ್ತಾಗಾದ್ರೂ ಪರವಾಗಿಲ್ಲ ಅಥವಾ ಹೇಳ್ತಾರಲ್ಲ ಅನಿಯತ್ತಾಗಿ ಆದ್ರೂ ಪರವಾಗಿಲ್ಲ ಅಂತ ಏನಾದ್ರೂ ಅದಕ್ಕೂ ಕರ್ಮೇಂದ್ರಿಯ ಬೇಕೇ ಬೇಕಲ್ಲ ಹೀಗೆ ಕೆಲಸ ಮಾಡೋದು ಕರ್ಮೇಂದ್ರಿಯ ಕೆಲಸ ಮಾಡೋದು ಹೀಗೆ ಮನಸ್ಸಿನ ಮೂಲಕ ಕೆಲಸ ಮಾಡೋದು ಆದ್ರಿಂದ ಮನಸ್ಸನ್ನ ನಿಯಮ ನಿಯಮವನ್ನ ಮಾಡದೆ ಅದನ್ನ ಕಂಟ್ರೋಲ್ ಮಾಡದೆ ಅದನ್ನ ಏಕಾಗ್ರವಾಗದೆ ಅದನ್ನ ಬ್ರಹ್ಮದಲ್ಲಿ ನೆಲೆ ನಿಲ್ಲಿಸದೆ ಕೇವಲ ಕರ್ಮೇಂದ್ರಿಯಗಳನ್ನ ಕೈಕಟ್ಟು ಹಾಕಿ ಮಂಗಂತರ ಮನಸ್ಸಿನಲ್ಲಿ ಯಾವನು ಮಂಡಿಗೆ ತಿಂತ ಇರ್ತಾನೋ ಅವನನ್ನ ನಾನು ಹೇಳ್ತೇನೆ ಇಂದ್ರಿಯ ಅರ್ಥ ಯಾರು ಇಂದ್ರಿಯ ಅರ್ಥಗಳನ್ನ ವಿಷಯ ವಸ್ತುಗಳನ್ನೇ ಕುರಿತು ಚಿಂತನೆ ಮಾಡ್ತಾ ಇರ್ತಾನೋ ಅಂಥವನನ್ನು ನಾನು ಮಿಥ್ಯಾಚಾರ ಅಂತ ಕರಿತೇನೆ ಅವನನ್ನು ನಾನು ನಿಥ್ಯಾಚಾರಿ ಹಿಪ್ಪೋಕ್ರೈಟ್ ಅವನ್ನ ಹಿಪೋಕ್ರೈಟ್ ಅಂತ ಕರೀತೇನೆ ಅಂತ ಬಹುಶಃ ಅದಕ್ಕೂ ಕೂಡ ಹಿಪ್ಪೊಪಟಾನಸ್ ಅಂತ ಅದಕ್ಕೆ ಬಂದಿರಬಹುದು ನಿರಾಣಿಗೆ ಅದು ಎರಡೂ ಕೆಲಸ ಮಾಡುತ್ತಲ್ಲ ಏನು ಒಂದೇ ನೀರಲ್ಲಿರಲ್ಲ ನೀರಲ್ಲೂ ಇರುತ್ತೆ ಹೊರವೂ ಇರುತ್ತೆ ಹಾಗೆ ಈ ಮನುಷ್ಯ ಇತ್ತಲಾಗೆ ಧ್ಯಾನದ ಜೀವನದಲ್ಲೂ ಅಧ್ಯಾತ್ಮ ಜೀವನದಲ್ಲೂ ಇರ್ತಾನೆ ಮದ್ ಮಧ್ಯೆ ಹೋಗಿ ಪ್ರಪಂಚದ ಸುಖ ಭೋಗಗಳನ್ನು ಅನುಭವಿಸ್ಬರ್ತಾನೆ ಉಭಯ ಪದಿ ಅಂತ ಈ ಉಭಯ ಪದಿಗಳೆಲ್ಲ ಹಿಪ್ಪು ಅಂತಲೇ ಹೆಸರು ಹಿಪ್ಪು ಅಂತ ಹೆಸರು ಆದ್ರಿಂದ ಇಲ್ಲಿ ಹಿಪ್ಪೊಕ್ರೈಟ್ ಅಂತ ಹೇಳಿದ್ರೆ ಮಿಥ್ಯಾಚಾರ ಯಾವನ ಆಚಾರಗಳು ಮಿಥ್ಯಾ ಸುಳ್ಳು ಅಂದ್ರೆ ಕಣ್ಣಿಗೆ ಒಂದು ಕಾಣುತ್ತದೆ ಹಿಂದೆ ಒಂದು ಇರುತ್ತದೆಯೋ ಅಂತಹ ಆಚಾರಗಳಿಗೆ ಮಿಥ್ಯಾಚಾರ ಅಂತ ಹೆಸರು ಅಂದ್ರೆ ಸುಳ್ಳಾಚಾರ ಅಂತಲ್ಲ ಅರ್ಥ ಅಂದ್ರೆ ತೋರುವಂತೆ ಇಲ್ಲ ಅಂತ ಅರ್ಥ ತೋರುವಂತೆ ಕಣ್ಣಿಗೆ ಕಾಣುವಂತೆ ಯಾವನ ಆಚಾರವಿಲ್ಲವೋ ಅದೇ ಮಿಥ್ಯಾಚಾರ ಅಂತ ಆದ್ರೆ ಇನ್ನೊಬ್ಬ ಇರ್ತಾನೆ ನೋಡಿ ಅವನು ಯಾವಾಗ ಎರಡನೇದಾಗಿ ಹೇಳ್ತಾನೆ ಭಗವಂತ ಫಸ್ಟ್ ನಿಮಗೆ ಟೊಳ್ಳಾದದ್ದನ್ನು ತೋರಿಸಿ ಟೊಳ್ಳಾಗಿರುವುದು ಹೇಗಿರ್ತದೆ ನೀನ್ ಹೇಗಿರಬೇಕು ಅದನ್ನು ತೋರಿಸ್ಲಿಕ್ಕೆ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಎಷ್ಟು ಇಂದ್ರಿಯಾಣಿ ಸಂಯ ಮನಸಾ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯೈಹಿ ಕರ್ಮಯೋಗಂ ಅಸಕ್ತಸ್ಸ ವಿಶಿಷ್ಯತೆ ಇದು ಅದ್ಭುತ ಎಸ್ ತೂ ತೂ ಅಂತ ಹೇಳಿದ ತೂ ಅಂದ್ರೆ ಥೂ ಅಂತ ತು ಅಂದ್ರೆ ಆದರೆ ಅಂದ್ರೆ ಇಲ್ಲಿ ಕಾಂಟ್ರಾಸ್ಟ್ ತೋರಿಸ್ಲಿಕ್ಕೆ ಹಿಂದೆ ಹೇಳಿದ್ದಕ್ಕೂ ಈಗ ನಾನು ಮುಂದೆ ಹೇಳುವುದಕ್ಕೂ ವ್ಯತ್ಯಾಸವನ್ನು ಎತ್ತಿ ಹಿಡಿಯುವ ಒಂದು ಅವ್ಯಯ ಶಬ್ದ ತು ಅಂತ ಸಂಸ್ಕೃತದಲ್ಲಿ ಆದರೆ ಇಲ್ಲೊಬ್ಬ ಮನುಷ್ಯ ಇದ್ದಾನೆ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಇಂದ್ರಿಯಾಣಿ ಅಂದ್ರೆ ಇಂದ್ರಿಯಗಳನ್ನ ಮನಸಾ ನಿಯಮ್ಯ ಇಂದ್ರಿಯಗಳಿಗೆ ಮಾಸ್ಟರ್ ಯಾವುದು ಮನಸ್ಸು ಮನಸ್ಸು ಹೇಳಿದರೆ ಇಂದ್ರಿಯಗಳು ಕೇಳುತ್ತವೆ ಮನಸ್ಸು ಬೇಡ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿದರೆ ಇಂದ್ರಿಯಗಳು ಹೊರಗೆ ಹೋಗುವುದಿಲ್ಲ ತಮ್ಮ ತಮ್ಮ ಗೋಲಕದ ಒಳಗೇ ಇರ್ತದೆ ಮನಸ್ಸು ಹೇಳದೇ ಹೋದ್ರೆ ಅಲ್ಲಿ ಅನಾರ್ಕಿ ಉಂಟಾದ್ರೆ ಅನಾರ್ಕಿ ಅಂದ್ರೆ ಏನು ಅರಾಜಕತೆ ಅಂತ ನಾವು ಕೇಳಿದಿಲ್ವಾ ಹಾಗೆ ನಮ್ಮಲ್ಲೂ ಕೂಡ ಅರಾಜಕತೆ ಈಗ ಉಂಟಾಗಿದೆ ಅದಕ್ಕೆ ನಾವು ನಮ್ಮೇ ಕೇಳಲ್ಲ ನಮ್ಮ ಮನಸ್ಸು ಯಾಕೆಂದ್ರೆ ನೀವು ಆ ರೀತಿ ನೋಡ್ಕೊಂಡಿದ್ದೀರಾ ಅದನ್ನ ಅರಾಜಕರಾಗಿ ಒಬ್ಬ ರಾಜನೇ ಇಲ್ಲ ಅಲ್ಲಿ ಒಳಗೆ ನಿಮ್ಮಲ್ಲಿ ಆತ್ಮ ಅಂತಕ್ಕಂಥ ರಾಜನ ನೀವು ನೆಗ್ಲೆಕ್ಟ್ ಮಾಡಿದ್ದೀರ ಅವನು ಹೇಳ್ತಕ್ಕಂಥ ಮಾತುಗಳು ಅದಕ್ಕೆ ಅದು ಕೇಳೋದಿಲ್ಲ ತಾವು ಲಂಗ್ ಲಗಾಮ್ ಇಲ್ಲದೆ ತಮ್ಗೆ ಇಷ್ಟ ಬಂದದೆ ಹೋಗ್ತಾ ಇದೆ ಅರಾಜಕತೆ ಇಲ್ಲೂ ಈ ಅರಾಜಕತೆಯನ್ನು ಸರಾಜಕತೆ ಮಾಡುವುದು ಹೇಗೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ಮನಸ್ಸನ್ನ ಇಟ್ಕೊಂಡು ಮನಸ್ಸಿನ ಮುಖಾಂತರವಾಗಿ ಮನಸ್ಸಿಗಿಂತಲೂ ಸ್ಥೂಲವಾಗಿರ್ತಕ್ಕಂತಹ ಇಂದ್ರಿಯಗಳನ್ನ ನಿಯಮ್ಯ ಕಂಟ್ರೋಲ್ ಮಾಡಬೇಕು ट अध्यात्म जीवन कल्यात्म जीवन सैनू अदक्निकलोचने गितालू सूक्ष्म शक्ति स्थूलू सूक्ष्म शक्ति नोट ना ಘನ ಪದಾರ್ಥಗಳು ಅದರ ಅಣುವಿನ ರಚನೆಗಳು ಎಷ್ಟು ಹತ್ತಿರದಲ್ಲಿ ಇರ್ತದೆ ಘನ ಪದಾರ್ಥಗಳು ಭೂಮಿ ದ್ರವ ಪದಾರ್ಥ ಅದಕ್ಕಿಂತಲೂ ಆ ಅಣುವಿನ ಅದರಲ್ಲಿ ಇರ್ತಕ್ಕಂತಹ ಆ ಒಂದು ಸ್ಪೇಸ್ ಇರ್ತದಲ್ಲ ಇನ್ನೂ ಅದು ಬಿಟ್ಟು ಬಿಟ್ಟು ಇರ್ತದೆ ಹೀಗಿರೋದಿಲ್ಲ ಮಾಸ್ ಹೀಗಾಗಿ ಆ ನೀರಿನ ಒಂದು ಪ್ರಮಾಣ ಭೂಮಿಗಿಂತಲೂ ಹೆಚ್ಚು ನೀರಿನ ಪ್ರಮಾಣ ಇದೆಯಲ್ಲ ಭೂಮಿಗಿಂತಲೂ ಹೆಚ್ಚು ನಮ್ಮ ದೇಹದಲ್ಲೇ ನೋಡಿ ಸೆವೆಂಟಿ ಫೈವ್ ಪರ್ಸೆಂಟ್ ವಾಟರ್ ಹಾಗೆ ಈ ಪೃಥ್ವಿಯೂ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ವಾಟರ್ ಆದರೂ ಕೂಡ ನಮಗೆ ವಾಟರ್ ಇಲ್ಲ ವಾಟರ್ ಅಭಾವ ಯಾಕೆಂದ್ರೆ ಎಲ್ಲ ಉಪ್ಪಾಗಿದೆ ಕೊನೆಗೆ ನಮ್ಮ ಕಣ್ಣಲ್ಲೂ ಉಪ್ಪು ನೀರು ಬರ್ಸ್ತದೆ ಹೀಗೆ ಆ ಒಂದು ಜನಕ್ಕಿಂತಲೂ ಅಣುವಿನ ರಚನೆಯಲ್ಲಿ ಇನ್ನೂ ಇದಾಗಿರ್ತಕ್ಕಂಥದ್ದು ಯಾವುದು ಅಗ್ನಿ ಅಗ್ನಿ ಆ ಹೀಟ್ ತೇಜಸ್ ತೇಜಸ್ ಅಂತಕ್ಕಂಥದ್ದು ಯಾವ್ದು ಇದೆಯೋ ಹೀಟ್ ಅದು ಅದರ ಅಣುಗಳು ಇನ್ನೂ ಕೂಡ ಒಂದಕ್ಕೊಂದು ದೂರವಾಗಿವೆ ಅದಕ್ಕಿಂತಲೂ ಇನ್ನೂ ಅಣುವಿನ ರಚನೆಯಲ್ಲಿ ಇದಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ವಾಯು ವಾಯು ನೋಡಿ ಎಲ್ಲ ಇನ್ನೂ ವಿಸ್ತಾರವಾಗಿ ಆ ವಾಯುವಿಗಿಂತಲೂ ಆ ಅಣುವಿನ ರಚನೆಯಲ್ಲಿ ಅತ್ಯಂತ ಇದಾಗಿರ್ತಕ್ಕಂಥದ್ದು ಹೇಳಲಿಕ್ಕೆ ಬರದ ಬರದೇ ಇರತಕ್ಕಂಥ ಅಸ್ತಿತ್ವ ಇರತಕ್ಕಂಥದ್ದು ಆಕಾಶ ಈತ ಪ್ರಾಣ ಪ್ರಾಣಶಕ್ತಿ ಹಾಗೆಯೇ ಒಂದು ಇನ್ನೊಂದನ್ನು ಕಂಟ್ರೋಲ್ ಮಾಡುತ್ತದ್ದು ನಮಗ್ ಗೊತ್ತಾಗಲ್ಲ ಅದು ಕಂಟ್ರೋಲ್ ಯಾವಾಗ ಅಂದ್ರೆ ಅದು ಸುನಾಮಿ ಆದಾಗಲೇ ಅದರ ಪವರ್ ನಮ್ಗೆ ಗೊತ್ತಾಗದು ಒಂದು ಚಂಡ ಭಾರುತ ಬಂದಾಗಲೇ ನಮ್ಮ ಎದುರುಗಡೆ ಅತ್ಯಂತ ಮಂದವಾಗಿ ಬೀಸ್ದಾಗಿರ್ತಕ್ಕಂಥ ಗಾಳಿ ಎಷ್ಟು ನಮಗೆ ಡ್ಯಾಮೇಜ್ ಮಾಡುತ್ತೆ ಅಂತ ಗೊತ್ತಾಗದೆ ಅದರ ಶಕ್ತಿಯನ್ನು ತೋರಿಸ್ದಾಗ ಆ ಗಾಳಿ ಈಗ ಅಷ್ಟ ಅತ್ಯಂತ ಮೆತ್ತಗಿರುವಂತಹ ಗಾಳಿ ಇದೇ ಗಾಳಿ ಬಿರು ಗಾಳಿ ಆಗ್ಲಿಕ್ಕೂ ಸಾಧ್ಯ ಅಗ್ನಿ ದವಾನನ ಆಗ್ಲಿಕ್ಕೂ ಸಾಧ್ಯ ಹಾಗೆ ಇದು ಪ್ರತಿಯೊಂದು ಕೂಡ ಸೂಕ್ಷ್ಮ ಸೂಕ್ಷ್ಮವಾದವುಗಳು ತಮಗಿಂತ ಸ್ಥೂಲವಾಗಿರುವಂತಹ ವಸ್ತುಗಳನ್ನ ಕಂಟ್ರೋಲ್ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತವೆ ಆ ಟೆಕ್ನಿಕ್ ಅನ್ನು ಉಪಯೋಗಿಸಿಕೊಂಡು ನಮ್ಮ ಪ್ರಾಚೀನರು ಏನ್ ಮಾಡಿದರು ಅಂದರೆ ಮನಸ್ಸು ಅಂತಕ್ಕಂಥದ್ದು ಕರ್ಮೇಂದ್ರಿಯಗಳಿಗಿಂತದ್ದು ಸೂಕ್ಷ್ಮ ಸೂಕ್ಷ್ಮವಾದ್ದರಿಂದ ಪ್ರಬಲ ಪ್ರಬಲವಾಗಿರುವುದರಿಂದ ಏನ್ ಮಾಡಬೇಕು ಅದನ್ನು ಲೀಡ್ ಮಾಡು ಸಾಮಾನ್ಯವಾಗಿ ನಮ್ಮ ಕ್ಲಾಸಲ್ಲಿ ಎಲ್ಲ ಪೋಖ್ರಿಗಳೇ ಇದ್ದರೆ ಅವನು ಕಂಟ್ರೋಲ್ ಮಾಡೋದು ಹೇಗೆ ಗೊತ್ತಾ ಆ ಪೋಖ್ರಿಗಳಲ್ಲಿ ಅತ್ಯಂತ ಪೋಖ್ರಿ ಅವನು ಇರ್ತಾನೋ ಅವನು ನಡೆಸ್ಕೋಬೇಕು ಮಹಾ ಚೇಷ್ಟೆ ಇರಬೇಕು ಮಹಾ ಕಿಲಾಡಿ ಇರಬೇಕು ಮಹಾ ಬಲವಾನ ಇರಬೇಕು ಅವನನ್ನು ನೀವು ಲೀಡ್ರ್ ಮಾಡಿಬಿಡಿ ಎಯ್ ನೀನೇ ರೆಸ್ಪಾನ್ಸಿಬಲ್ ಇಡೀ ಕ್ಲಾಸ್ ಸುಮ್ಮನೆ ಇರಬೇಕು ಹಾಗೆ ನೋಡ್ಕೋಬೇಕು ನೀನು ಇದು ಮಾಡಿ ನೀನು ಬಾರಿಸ್ತೀನಿ ನಾನು ಅಂತ ಅವನೇ ಇಲ್ಲಿ ತನಕ ಎಲ್ಲ ಚೇಷ್ಟೆ ಮಾಡ್ತಿದ್ದವನು ಈಗ ಅವನು ನೀವು ಕ್ಲಾಸ್ನಲ್ಲಿ ಮಾನಿಟರ್ ಅಂತ ಮಾಡಿಬಿಟ್ರೆ ಅವನು ಮ್ಯಾನಿಟರ್ ಆಗ್ತಾನೆ ಹ್ಮ್ ಕಂಟ್ರೋಲ್ ಮಾಡ್ತಾನೋ ಅವನು ಹೇಳಿ ಸುಮ್ಮನೆ ಅಂದ್ರೆ ಸಾಕು ಎಲ್ಲ ನಡೀತಾರೆ ಯಾಕೆ ಅವ್ನು ಪವರ್ಫುಲ್ ಅಲ್ಲಿ ಇದು ಟೆಕ್ನಿಕ್ ಹೇಗೆ ಲೌಕಿಕದಲ್ಲೂ ಇದು ಟೆಕ್ನಿಕ್ ಅಧ್ಯಾತ್ಮ ಜೀವನದಲ್ಲೂ ಕೂಡ ಇದು ಟೆಕ್ನಿಕ್ ಮನಸ್ಸನ್ನ ನಾವು ಲೀಡರ್ಶಿಪ್ ಅವನಿಗೆ ಕೊಟ್ಟರೆ ಅವ್ನಿಗೆ ಖುಷಿ ಆಗದ ನನ್ನ ನೀವು ಲೀಡ್ರ್ ಅಂತ ನೀವು ಪರಿಗಣಿಸಿದ್ರಲ್ಲ ಯಾರನ್ನಾದ್ರೂ ಕೂಡ ಬೆನ್ನು ತಟ್ಟಿ ನೀವು ಹೇಳ್ಬಿಟ್ರೆ ನೀನು ಲೀಡ್ರು ಅಂತ ಅವನು ಅತ್ಯಂತ ಕೆಟ್ಟ ಕೆಲಸ ಮಾಡ್ತಾ ಇದ್ರು ಕೂಡ ಅವನು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾನ ಯಾಕೆ ಎಲ್ಲರಿಗೂ ಕೂಡ ಬೇಕಾಗಿರೋದೇನೋ ಎ ಪ್ಯಾಟ್ ಪಟ್ ಅಂತ ಎಲ್ಲರಿಗೂ ಬೇಕಾಗಿರೋದು ಬೆನ್ನು ತಟ್ಟುವಿಕೆ ಈ ಮನಸ್ಸನ್ನು ಉಪಯೋಗಿಸಿಕೊಂಡು ಕರ್ಮೇಂದ್ರಿಯಗಳನ್ನ ನಿಯಮ್ಯ ಹತೋಟಿಯಲ್ಲಿ ಇಟ್ಟುಕೊಂಡು ಹೇ ಅರ್ಜುನ ಯಾರು ಆರಭದೆ ಎಲ್ಲ ಕರ್ಮಯೋಗ ಕರ್ಮವನ್ನ ಮಾಡ್ತಾನೆಯೋ ಆರಭ ಅಂದ್ರೆ ಕರ್ಮವನ್ನ ಮಾಡ್ತಕ್ಕಂಥದ್ದು ತನ್ನ ದೈನಂದಿನ ಕರ್ಮವನ್ನ ತನ್ನ ಸ್ವಧರ್ಮಕ್ಕೆ ಬಂದ ಕರ್ಮವನ್ನ ಮಾಡ್ತಾನೆಯೋ ಯಾವುದ್ರ ಮೂಲಕ ಅದೇ ಕರ್ಮಯೋಗಗಳಿಂದ ಕರ್ಮೇಂದ್ರಿಯಗಳಿಂದ ಯಾವ ಕರ್ಮೇಂದ್ರಿಯ ಹಿಂದೆ ಕಾಟ ಕೊಡ್ತಾ ಇತ್ತು ಅದೇ ಕರ್ಮೇಂದ್ರಿಯಗಳನ್ನ ಮನಸ್ಸನ್ನ ಲೀಡರ್ ಆಗಿ ಕೊಟ್ಟಂತಹ ಕರ್ಮೇಂದ್ರಿಯಗಳಿಂದ ಇನ್ನೊಂದು ಹಾಕದ ಒಂದು ಪದ ಇದು ಅಲ್ಟಿಮೇಟ್ ಇದೆ ಫಲ ಅಸಕ್ತ ಅಂತ ಅಂದ್ರೆ ಅಂಟಿಸಿಕೊಳ್ಳದೆ ಯಾವುದಕ್ಕೂ ಅಂಟಿಸಿಕೊಳ್ಳದೆ ಅಸಕ್ತನಾಗಿ ಯಾವುದರ ಮೇಲೆಯೂ ಮಮತೆ ಇಲ್ಲದೆ ನಾನು ಮಾಡಿದ್ರಿ ಯಾರು ಮಾಡಿದ್ದೋ ನಾನ್ರಿ ಏನು ಹೇಳ್ತೀರ ನೀವು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು ಹಾಗೆ ನಾನು ನನ್ನನು ಈ ಫಲ ನನಗೆ ಬರಬೇಕು ಇದು ನಾನು ಮಾಡಿದ್ದು ಇದು ಎರಡು ಇಲ್ಲದೆ ಹೋದರೆ ಅಸಕ್ತವಾಗುತ್ತೆ ಮನಸ್ಸು ಅಂತಹ ಆಸಕ್ತನಾಗಿ ಕರ್ಮಯೋಗವನ್ನ ಯಾರು ಮಾಡುತ್ತಾನೆಯೋ ಕರ್ಮಯೋಗ ಅಂದರೆ ಅದೇ ಅಸಕ್ತವಾಗಿ ಮಾಡ್ತಕ್ಕಂಥದೇ ಕರ್ಮಯೋಗದ ಮೂಲವಾದಂತಹ ಹಾಗೂ ಮುಖ್ಯವಾದಂತಹ ಒಂದು ಸಾರ ಕರ್ಮಯೋಗಿ ಎಲ್ಲವೂ ಮಾಡ್ತಾನೆ ಅತ್ಯಂತ ನಿಷ್ಣಾತನಾಗಿ ಮಾಡ್ತಾನೆ ಬೆಳಿಗ್ಗೆ ನಾಲ್ಕರಿಂದ ಆತ ಮಲ್ಕೊಳ್ಳುವಂತಹ ಕರ್ಮವನ್ನು ಕೂಡ ತನಗೋಸ್ಕರ ಮಾಡೋದಿಲ್ಲ ಕರ್ಮಯೋಗ ತನ್ನ ಸುಖಕ್ಕೋಸ್ಕರ ಮಾಡೋಣ ಅಸಕ್ತನಾಗಿ ಮಾಡ್ತಾನೆ ನಿಯಮ್ಯ ಮಾಡ್ತಾನೆ ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡ್ತಾನೆ ಅಂತಹ ಒಂದು ಕರ್ಮ ಯಾವ್ದಿದೆಯೋ ಅದು ವಿಶಿಷ್ಟತೆ ಈ ಒಂದು ಹಿಂದೆ ಹೇಳಿದಂತಹ ಮಿಥ್ಯಾಚಾರಿಗಿಂತಲೂ ಕೂಡ ಈ ಒಂದು ಕರ್ಮಯೋಗ ಅವನೇನು ಮಾಡ್ತಾನೋ ಅದು ಎಲ್ಲವನ್ನೂ ಮೀರಿಸ್ತದೆ ಆದ್ರಿಂದ ನೀನೇ ನೀನೇನ್ ಮಾಡಬೇಕೀಗ ಇಂತಹ ಕರ್ಮಯೋಗವನ್ನು ನೀನು ಮಾಡಬೇಕಾಗಿದೆ ಹೇ ಅರ್ಜುನ ಅಂತ ಜ್ಞಾಪಿಸಿಕೊಳ್ಳಲಿಕ್ಕೆ ಈ ಮಂತ್ರವನ್ನು ತರ್ತಾ ಇದ್ದಾನೆ ಇನ್ನೇನು ಆತ ಹೇಳ್ತಾನೆ ಅರ್ಜುನನಿಗೆ ಡೈರೆಕ್ಟ್ ಆಗಿ ಏನು ಉಪದೇಶವನ್ನು ನೀಡ್ತಾನೆ ಯಾಕೆಂದ್ರೆ ಅವನು ಹೇಳಿದ್ನಲ್ಲ ಏನನು ತದೇಗಂ ವದ ನಿಶ್ಚಿತ್ಯ ಇದೆರಡರಲ್ಲಿ ನನಗೆ ನಿಶ್ಚಯ ಮಾಡಿ ನೀನೇ ಸ್ಪೂನ್ ಫೀಡ್ ಮಾಡಿ ಹೇಳ್ಬಿಡಪ್ಪ ನನಗೆ ಏನ್ ಮಾಡಬೇಕು ಅಂತ ಹೇಳಿದ್ಯಲ್ಲ ಅದನ್ನ ಈಗ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ ಏನದು ಅನ್ನೋದನ್ನು ಮುಂದಿನ ಉಪನ್ಯಾಸಲ್ಲಿ ನೋಡೋಣ ಓಂ ಪೂರ್ಣಮದಃ ಪೂರ್ಣಮಿದ ಪೂರ್ಣಾ ಪೂರ್ಣ ಮುದಜ್ಯತೆ ಪೂರ್ಣಸ್ಯ ಪೂರ್ಣಮದಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿ ಶಾಂತಿ ಹರಿ ಓಂ ತತ್ಸ ಶ್ರೀಕೃಷ್ಣಾರ್ಪಣಮಸ್ತು